ಸ್ಥಾಪಕ ಧರ್ಮಸರ್ಮಸ್ವರೂ ಅವತಾರ್ಠಾ ರಾಮಕೃಷ್ಣ ನಮಃ ಹೇಳಿ ಅಜಂ ಅಜರಂ ಅನಂತ ಜ್ಞಾನ ಮಹಾಂತ ಶಿವಂ ಅಮಲಂ ಅನಾಂ ಭೂತದೇಹಾಹೀನ ಸಕಲಕರಣಹೀನ ೂತಸ್ಥಿಂ ತರಿಂ ಅಮಲಂ ಅಮ್ವಂದ ನಮ್ಮ ಗರುಡಪುರಾಣದ ನೀತಿ ಸಾರ ಇದರಲ್ಲಿ ಅನೇಕ ವೈವಿಧ್ಯಮಯವಾಗಿರ್ತಕ್ಕಂತಹ ಜೀವನಕ್ಕೆ ಅನುಕೂಲಕರವಾಗಿರ್ತಕ್ಕಂತಹ ನೀತಿಯನ್ನು ನೋಡಿದ್ವಿ ಕಳೆದ ಉಪನ್ಯಾಸದಲ್ಲಿ ಅದನ್ನು ಮುಂದುವರಿಸ್ತಾ ಸ್ವಕರ್ಮಧರ್ಮಾರ್ಜಿತ ಜೀವಿ ಶಾಸ್ತ್ರು ದಾರೇಶು ಸದಾರತಾಂ ಜಿತೇಂದ್ರಿಯಂ ಅತಿಥಿ ಪ್ರಿಯಾಣ ಗೃಹೇಪಿ ಮೋಕ್ಷ ಪುರುಷೋತ್ತಮಾನಂ ಗೃಹಸ್ಥಾಶ್ರಮದಲ್ಲೇ ಇದ್ದುಕೊಂಡು ಅದರ ಧರ್ಮಗಳನ್ನು ಯಥಾಶಾಸ್ತ್ರ ಅನುಸರಿಸುವುದರಿಂದ ಹೇಗೆ ಮೋಕ್ಷ ಪ್ರಾಪ್ತಿಯಾಗತ್ತೆ ಸುಮ್ಮನೆ ಮನೆಯಲ್ಲಿ ಇದ್ದುಕೊಂಡ್ರೆ ಮೋಕ್ಷ ಆಗೋಲ್ಲ ಮನೆಯಲ್ಲಿ ಹೇಗಿರಬೇಕು ಅದು ಮನೆಯಾಗಿರಬಾರ್ದು ಅದು ಆಶ್ರಮವಾಗಿರಬೇಕು ಯಾಕೆಂದರೆ ಸ್ವಕರ್ಮ ಧರ್ಮಾರ್ಜಿತ ಜೀವಿತಾನಾಂ ಯಾವ ರೀತಿಯ ಜೀವನ ನಡೆಸಬೇಕು ಒಬ್ಬ ಗೃಹಸ್ಥ ತನ್ನ ಕರ್ಮ ಸ್ವಕರ್ಮ ಇನ್ನೊಬ್ಬರ ಕರ್ಮ ಮಾಡೋದಲ್ಲ ತನ್ನ ತನ್ನ ಗುಣಕರ್ಮಕ್ಕೆ ಅನುಸಾರವಾಗಿ ಕರ್ಮ ಮಾಡ್ಕೊಂಡು ಹೋಗೋದು ತನ್ನ ಪಾಲಿಗೆ ಬಂದಿರತಕ್ಕಂಥ ಕರ್ಮವನ್ನು ಬಿಡದೆ ಮಾಡ್ತಕ್ಕಂಥದ್ದು ಮನುಷ್ಯ अधिक प्रसंगी अरे हेगे तर्म आत बेरवर पालन कर्म ताने आग उभय भ्रष्टन आता सिखाकाने आदि तन हित्वीरतक तत्मोनति के कारण तम तवधर्म के अकूलकरत ಕರ್ಮವನ್ನು ಮಾಡಿದರೆ ಅದರಿಂದ ಅದು ನಿಷ್ಕಾಮವಾಗಿ ಮಾಡಿದರೆ ಧರ್ಮಪೂರ್ವಕವಾಗಿ ಮಾಡಿದರೆ ಈಶ್ವರನಿಗೆ ಅದು ತೃಪ್ತಿ ಉಂಟಾಗುತ್ತೆ ಸ್ವಕರ್ಮ ಧರ್ಮ ಅರ್ಜಿತ ಜೀವಿತಾನಾಂ ಧರ್ಮಪೂರ್ವಕವಾಗಿ ತನ್ನ ಸ್ವಧರ್ಮಕ್ಕೆ ತಕ್ಕದಾದಂತಹ ಕರ್ಮದಿಂದಲೇ ಜೀವಿತೆಯನ್ನು ಅರ್ಜನೆ ಮಾಡ್ತಕ್ಕಂಥವರು ಅಂತಹ ಗೃಹಸ್ಥರು शास्त्रु दारे सदा रता शास्त्र यपाड़ो तत्नियर धर्म पत्नियर अदे रीतल का कर्तव्य आतन गृहस्थन हीगे सदाइर गृहस्थ योगी के जितेन्द्रियाण गृहस्थाश्रम अरे सूमने अल बेबिटी ಅಲ್ಲೂ ಕೂಡ ಇಂದ್ರಿಯ ಜಯ ಮಾಡಬೇಕು ನೋಡಿ ಇಂದ್ರಿಯ ಜಯ ಬರಿ ಬ್ರಹ್ಮಚಾರಿಗಲ್ಲ ಇಂದ್ರಿಯ ಜಯ ಬರೀ ಸನ್ಯಾಸಿಗಲ್ಲ ನಮ್ಮ ಸಂಪ್ರದಾಯ ನಮ್ಮ ಶಾಸ್ತ್ರವನ್ನು ಸರಿಯಾಗಿ ಅಧ್ಯಯನ ಮಾಡಿದ್ರೆ ನಮ್ಗೆ ಗೊತ್ತಾಗೋದು ಇದು ನೀವು ಯಾವುದೇ ಧರ್ಮಶಾಸ್ತ್ರ ತೊಗೊಳ್ಳಿ ಬೇಕಿದ್ರೆ ಬನ್ನಿ ತೋರಿಸ್ತೀನಿ ನಿಮಗೆ ಜಿತೇಂದ್ರಿಯಂ ಗೃಹಸ್ಥಾನಂ ಅತಿಥಿ ಯಾರು ಅತಿಥಿಗಳನ್ನು ಸತ್ಕರಿಸ್ತಾರೆಯೋ ಯಾರಿಗೆ ಅತಿಥಿಗಳೆಂದರೆ ಇಷ್ಟವೋ ಅವರು ಅಂತಹ ಪುರುಷೋತ್ತಮ ನಂತಹ ಉತ್ತಮ ಪುರುಷರಿಗೆ ಗೃಹೇಪಿ ಮೋಕ್ಷ ಮನೆಯಲ್ಲಿದ್ದರೂ ಕೂಡ ಮೋಕ್ಷ ಸಿಗ್ತದೆ ನೋಡಿ ಎಂಥ ಮಾತು ಯಾಕೆ ಅಂದರೆ ಮನೆಯಲ್ಲಿದ್ದಕೊಂಡು ಹಾಗೆ ಮಾಡೋದಂದರೆ ಅದೇನಷ್ಟು ಸುಲಭದ ಮಾತಲ್ಲ ಅದು ಸಂಸಾರದಲ್ಲಿ ಇದ್ದುಕೊಂಡು ಹಾಗೆ ಮಾಡಬೇಕು ಅಂದರೆ ಮಹಾ ಪ್ರಯತ್ನ ಬೇಕಾಗ್ತದೆ ಅದು ಹರಸಾಹಸ ಅಂತ ಹೇಳ್ತಾರಲ್ಲ ಹಾಗೆ ಅಷ್ಟು ಬೇಕಾಗ್ತದೆ ಅಷ್ಟು ಪ್ರಯತ್ನವನ್ನು ಆತ ಅಲ್ಲಿ ಹಾಕ್ ಹಾಕ್ ಎಷ್ಟು ಶಕ್ತಿ ಬೇಕು ನೋಡಿ ಆ ಶಕ್ತಿ ಇದ್ದುಬಿಟ್ರೆ ಆ ಶಕ್ತಿಯೇ ಭಗವಂತ ಆ ಶಕ್ತಿ ಬೇರೆಯಲ್ಲ ಭಗವಂತ ಬೇರೆಯಲ್ಲ ಜಿತೇಂದ್ರಿಯತ್ವಕ್ಕೆ ಯಾವಾಗಲೂ ಶಾಸ್ತ್ರದಲ್ಲಿ ನಿರತನಾಗಿರಲಿಕ್ಕೆ ಹಾಗೆ ಸ್ವಕರ್ಮ ಭ್ರಷ್ಟನಾಗದೆ धर्म धर्मपूर्वक तीविक्ली बहला बहुत श्रम पड़ो अतिथि सत्कार तपदेम कष्टलू आद यह किविमा शन शन अर्था शन पर्वतम आरुहेत शनै काम चर्मच पंच एता शन शन ಒಂದು ಕಿವಿ ಮಾತು ಇದಿಷ್ಟನ್ನು ನಿಧಾನವಾಗಿ ಮೆಲ್ಲ ಮೆಲ್ಲವಾಗಿ ಸಂಪಾದನೆ ಮಾಡಬೇಕು ಅರ್ಜೆಂಟ್ ಮಾಡಬಾರದು ಅಂತ ಏನದು ಶನೈರ್ ವಿದ್ಯಾ ವಿದ್ಯೆ ವಿದ್ಯೆ ಸಂಪಾದನೆ ಮಾಡಬೇಕಾದ್ರೆ ಒಂದು ದಿವಸದಲ್ಲೇ ನನಗೆಲ್ಲ ವಿದ್ಯೆ ಬಂದುಬಿಡಬೇಕು ಓವರ್ ನೈಟ್ ಅಂದರೆ ಒಂದು ಟನ್ ಪುಸ್ತಕ ಓದ್ತೀನಿ ಓವರ್ ನೈಟ್ ಅಂದರೆ ಅದಕ್ಕೆ ಬಹಳ ವರ್ಷಗಳ ಕಠಿಣ ಪರಿಶ್ರಮ ಬೇಕು ತಪ್ಪದೇ ವಿದ್ಯೆಯನ್ನು ಸಂಪಾದನೆ ಮಾಡಬೇಕು ಅನೇಕ ಜನರ ಬಳಿ ಸಾರಬೇಕು ಹಾಂ ನಂಬ್ರತೆ ಇರಬೇಕು ನನಗೆ ಎಲ್ಲ ಗೊತ್ತಿದೆ ಅಂದ್ಕಂಡಿದರೆ ವಿದ್ಯೆ ಬರಲ್ಲ ಬಹಳ ಅದು ಅಷ್ಟು ಸುಲಭ ಅಲ್ಲ ವಿದ್ಯೆ ಸಂಪಾದನೆ ಮಾಡೋದು ಅದರ ದಿಸೆಯಲ್ಲಿ ಮುಳುಗಿದಾಗಲೇ ಗೊತ್ತಾಗತ್ತೆ ಶನೈಹಿ ವಿದ್ಯೆ ಅದಕ್ಕೋಸ್ಕರ ಹಾಗೆ ಶನೈಹಿ ಅರ್ಥ ಹಣ ಸಂಪಾದನೆ ಓವರ್ ನೈಟ್ ಸಂಪಾದನೆ ಮಾಡಿದ್ರೆ ಓವರ್ ನೈಟ್ ಹೋಗುತ್ತೆ ಅದು ತಲೆ ಹೊಡೆದ್ರೆ ಸಂಪಾದನೆ ಮಾಡಬೇಕು ಅಷ್ಟೇ ಇನ್ನೇನಿಲ್ಲ ನಮ್ಮ ಬೆವರು ಸುರಿಸಿ ಸಂಪಾದನೆ ಮಾಡಬೇಕಾದ್ರೆ ಶನೈ ನಿಧಾನವಾಗಿ ಒಂದೊಂದೇ ಹೆಜ್ಜೆ ಒಂದೊಂದೇ ಹೆಜ್ಜೆ ಒಂದೊಂದೇ ಹೆಜ್ಜೆ ಕಠಿಣ ಪರಿಶ್ರಮವನ್ನು ಪಡ್ತಾ ಪಡ್ತಾ ಪಡ್ತಾ ಪಡ್ತಾ ಒಂದೊಂದು ಹೇಳ್ತಾರಲ್ಲ ಹನಿಗೂಡಿದ್ರೆ ಹಳ್ಳ ತೆನೆಗೂಡಿದ್ರೆ ಬಳ್ಳ ಆ ರೀತಿ ಹಾಗೇ ಇಲ್ಲೂ ಕೂಡ ಶನೈಹಿ ಅರ್ಥ ಶನೈಹಿ ಪರ್ವತಂ ಆರುಹೇತು ಟ್ರೆಕ್ಕಿಂಗ್ ಮಾಡೋರಿಗೆ ಪರ್ವತ ಟ್ರೆಕ್ಕಿಂಗ್ ಮಾಡಬೇಕಾದ್ರೆ ಏಕದಂ ಹನುಮಂತರ ಹಾರತೇನೆ ಅಂದರೆ ಸಾಧ್ಯ ಇಲ್ಲ ನಿಧಾನವಾಗಿ ಟ್ರೆಕ್ಕಿಂಗ್ ಮಾಡಬೇಕಂತ ಒಂದೊಂದೇ ಹೆಜ್ಜೆ ಒಂದೊಂದೇ ಹೆಜ್ಜೆ ಒಂದೊಂದೇ ಹೆಜ್ಜೆ ಸುಸ್ತಾಗಿಬಿಡುತ್ತೆ ಬೇಗ ಲಗೇಜ್ ಕಡಿಮೆ ತೊಗೊಂಡೋಗ್ಬೇಕು ಅದಕ್ಕೆ ಇನ್ನೊಂದಿಷ್ಟೆಲ್ಲ ಮಾತಿದೆ ಅದಕ್ಕೆ ಅದೆಲ್ಲ ಸೇರಿಸ್ಕೋಬೇಕು ಇದರೊಳಗೆಲ್ಲ ಎಲ್ಲ ಒಂದೇ ಶ್ಲೋಕದಲ್ಲಿ ಹೇಳೋಕ್ಕಾಗಲ್ಲ ಅದು ಅವರು ಸೂತ್ರ ರೂಪದಲ್ಲಿ ಹೇಳಿರ್ತಾರೆ ನಾವನ್ನು ಎಕ್ಸ್ಪಾಂಡ್ ಮಾಡಿದಾಗ ಇಷ್ಟು ಎಕ್ಸ್ಪಾಂಡ್ ಆಗುತ್ತೆ ಛತ್ರಿತರ ಆದ್ರಿಂದ ಶನೈಹಿ ಪರ್ವತಂ ಆರುಹೆ ಆಯಿತು ಒಂದು ಪರ್ವತ ಆರೋಹಣ ಮಾಡಬೇಕಾದ್ರೆ ನಿಧಾನವಾಗಿ ಏರಬೇಕು ಅದನ್ನು ನಡ್ಕೊಂಡು ಹೋಗಬೇಕು ನಂತರ ಶನೈಹಿ ಕಾಮಂಚ ನನಗೆ ಬೇಕಾಗಿರ್ತಕ್ಕಂತಹ ವಸ್ತುವನ್ನು ಪಡಿಬೇಕಾದ್ರೆ ಅರ್ಜೆಂಟ್ ಮಾಡಬಾರ್ದು ಇವತ್ತೇ ಬೇಕು ನನಗಿದು ನಾನು ಬಯಸಿರ್ತಕ್ಕಂಥ ವಸ್ತು ಇವತ್ತೇ ಬೇಕು ಹ್ಞೂ ಹ್ಞೂ ಕಾಯಿ ಸ್ವಲ್ಪ ಕಾದರೆ ಅದರಲ್ಲಿರತಕ್ಕಂಥ ಒಂದು ಮಜಾ ಇದೆ ಕಾದು ನಿನಗೆ ಬೇಕಾಗಿರತಕ್ಕಂತಹ ಬೈಕೆಗಳನ್ನು ತೀರಿಸ್ಕೊಡೋದ್ರೊಳಗೆ ಅದರದೇ ಒಂದು ಆನಂದ ಉಂಟು ಕಾಯೋದರಲ್ಲಿ ಆದ್ದರಿಂದ ಶನೈಹಿ ಕಾಮಂಚ ಧರ್ಮಾಂಚ ನಿಧಾನವಾಗಿ ಅಂದರೆ ಸ್ವಲ್ಪ ಸ್ವಲ್ಪ ಸ್ವಲ್ಪ ಸ್ವಲ್ಪ ಧರ್ಮವನ್ನು ಅರ್ಜನೆ ಮಾಡಬೇಕಂತೆ ಪ್ರತಿ ದಿವಸವೂ ಕೂಡ भगवत स्मरणीय मूलक दानदक परसेवे मूलक रीतिया धर्मच पंच एता शनै शन विषय निधान निधान ना संपादू किविमा ये बाद्या कामातुरा यौवन नष्ट ते वृद्धकाले परीभूयमान सद्यमान शिशि यथाबारू बकाल ओदी सरी ओद पोख्रीत मडुंतार बालभवे ऐ न पठती यार सरिया अध्ययन विद्या ಕಾಮಾತುರ ಯೌವನ ನಷ್ಟವಿತ್ತಾಹ ಯೌವನ ಬಂತಾ ಅದೊಂದು ಅಗ್ನಿ ಇದ್ದ ಹಾಗೆ ಅದರಲ್ಲಿ ಕಾಮಾತುರನಾಗಿ ಏನು ಮಾಡ್ತಾನೆ ಹಣ ಎಲ್ಲ ಕಳ್ಕೊಂಡ್ಬಿಡ್ತಾನೆ ತೇ ವೃದ್ಧಕಾಲೆ ಇಂಥವ್ರು ಏನಾಗ್ತಾರೆ ಬಾಲ್ಯಕಾಲ ಮತ್ತು ಯೌವನ ಕಾಲ ಎರಡೂ ನಷ್ಟ ಮಾಡ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳು ತೇ ವೃದ್ಧಕಾಲೆ ಅವರಿಗೆ ವೃದ್ಧಾಪ್ಯ ಬಂದಾಗ ಪರಿಭೂಯಮಾನಃ ಇಡೀ ಜೀವನದಲ್ಲಿ ಸೋಲನ್ನು ಅವಲ ಅನುಭವಿಸುತ್ತಾ ಸಂದಹ್ಯಮಾನ ಶಿಶಿರೇ ಯಥಾ ಅಬ್ಜಂ ಒಣಗೋಗ್ತಾರಂತೆ ಸುಟ್ಟು ಹೋಗ್ತಾರಂತೆ ಅವರ ಜೀವನವೇ ನಷ್ಟವಾಗುತ್ತೆ ಹೇಗೆ ಶಿಶಿರ ಕಾಲದಲ್ಲಿ ಶೈತ್ಯ ಕಾಲದಲ್ಲಿ ಯಥಾ ಅಬ್ಜಂ ಹೇಗೆ ಕಮಲ ಅನ್ನೋದು ಮುರುಟ್ಕೊಂಡು ಹೋಗುತ್ತೋ ಆ ರೀತಿಯಲ್ಲಿ ವೃದ್ಧಾಪ್ಯದಲ್ಲಿ ಅವರ ಜೀವನ ಹಾಗಾಗುತ್ತೆ ಯೂಸ್ಲೆಸ್ ಆಗಿಬಿಡುತ್ತೆ ಕಿವಿ ಮಾತು ಇದನ್ನೇ ತಾನೇ ಅವ್ರು ಹೇಳಿದ್ದು ಯಾವುದೋ ಬಾಲಸ್ತಾವತ್ ಕ್ರೀಡಾಸಕ್ತ ಹ್ಞೂ ಯುವಕಸ್ತಾವತ್ ಯುವತಿ ರಕ್ತ ಹ್ಞೂ ಹಾಗೆ ಒಂದೊಂದರಲ್ಲೇ ಒಂದೊಂದರಲ್ಲೇ ಒಂದೊಂದರಲ್ಲೇ ಅಂಟಿಕೊಂಡಿರ್ತಾನೆ ವೃದ್ಧಾಪ್ಯದಲ್ಲಿ ಚಿಂತಾಸಕ್ತ ಪರಬ್ರಹ್ಮಣಿ ಕೋಪಿನಸಕ್ತ ಆಟ ಆಡೋ ವಯಸ್ಸು ಆಟ ಆಡ್ತಾ ಇರು ಹಾಗೆ ಯವನದಲ್ಲಿ ಇನ್ನೇನೋ ಮಾಡ್ತಾಯಿದ್ರು ಹಾಗೆ ವೃದ್ಧಾಪ್ಯದಲ್ಲಿ ಇದೆಲ್ಲ ಮಾಡಿದ್ದಕ್ಕೆ ಒಂದು ಪನಿಷ್ಮೆಂಟು ಏನು ಚಿಂತೆ ಕಟ್ಟಿಟ್ಟಿದ್ದು ಆಮೇಲೆ ಆಲೋಚನೆ ಮಾಡಿದೆ ಅಯ್ಯೋ ಅಂತ ಯಾವುದು ವಾಪಸ್ಸು ಬರೋಲ್ಲ ಅವಾಗ ನಮ್ಮ ಶಕ್ತಿ ಇರೋಲ್ಲ ಆಸೆ ಜಾಸ್ತಿ ಇರುತ್ತೆ ಅವಾಗೇನಾಗುತ್ತೆ ಶಕ್ತಿ ಇದ್ದು ಆಸೆ ಇದ್ದರೆ ಪರವಾಗಿಲ್ಲ ಶಕ್ತಿ ಇರೋಲ್ಲ ಆಸೆ ಇರುತ್ತೆ ತೀರಿಸ್ಕೊಳ್ಳಿಕ್ಕಾಗೋದಿಲ್ಲ ಎಷ್ಟು ಪರದಾಟ ಅಲ್ವೇ ಆವಾಗ ಪರಬ್ರಹ್ಮಣಿ ಕೋಪಿನ ಸಕ್ತಃ ಬ್ರಹ್ಮ ವಿಷಯದಲ್ಲಿ ಒಬ್ಬರೂ ಕೂಡ ಚಿಂತನೆ ಮಾಡೋರೇ ಇಲ್ಲ ಕೊನೆಯವರೆಗೂ ಕೂಡ ಸಾವು ಬಂದರೂ ಕೂಡ ನಾವು ಬ್ರಹ್ಮಧ್ಯಾನ ಮಾಡಬೇಕು ಅಂತ ಅನಿಸೋದೇ ಇಲ್ವಂತೆ ಅದಕ್ಕೆ ಮರುಗುತ್ತಾರೆ ಶಂಕರಾಚಾರ್ಯರು ಅದೇ ಧಾಟಿಯಲ್ಲಿದೆ ಇದು ಕೂಡ ತರ್ಕೋಪ್ರತಿಷ್ಠ ಶ್ರುತಯೋ ವಿಭಿನ್ನ ಷಿ ಮತ ನ ಭಿ ಧರ್ಮಸತ್ವ ನಿಹ ಗುಹಾಂ ಮಹಾಜನೋ ಯ ಗತಸ್ ಪಂಥಾ ಇದೇ ಶ್ಲೋಕ ಈ ಒಂದು ಛಾಯೆಯಲ್ಲೇ ಭಾಗವತದಲ್ಲೂ ಕೂಡ ಬರ್ತದೆ ಉದ್ಧವನಿಗೆ ಭಗವಂತ ಹೇಳತಕ್ಕಂಥ ಮಾತು ತರ್ಕೋ ಅಪ್ರತಿ ಶ್ರುತಯೌ ವಿಭಿನ್ನ ಬೇರೆ ಬೇರೆ ವೇದವಾಕ್ಯಗಳು ಬೇರೆ ಬೇರೆ ರೀತಿಯಲ್ಲೇ ತತ್ವವನ್ನು ಸಾರತಾ ಇದೆ ಕೆಲವು ದ್ವೈತ ಸಾರ್ತಾ ಇದೆ ಕೆಲವು ಅದ್ವೈತ ಸಾರ್ತಾ ಇದೆ ಕೆಲವು ವಿಶಿಷ್ಟಾದ್ವೈತ ಸಾರ್ತಾ ಇದೆ ಕೆಲವು ದ್ವೈತಾದ್ವೈತ ಸಾರ್ತಾ ಇದೆ ಕೆಲವು ಅಚಿಂತ್ಯ ಭೇದಾಭೇದ ಸಾರ್ತಾ ಇದೆ ನೋಡಿದರೆ ಹಾಗಿದೆ ತರ್ಕೋ ಅಪ್ರತಿಷ್ಠ ಅದರ ಮೇಲೆ ನಾವು ಇಟ್ಕೊಂಡು ತರ್ಕ ಮಾಡಿದರೆ ಯಾವನು ತರ್ಕದಲ್ಲಿ ಪ್ರವೀಣನೋ ಅವನೇನೋ ಒಂದು ತನ್ನ ಒಂದು ಮತವನ್ನ ಸ್ಥಾಪಿಸಿಬಿಡ್ಬೋದು ಈ ಸಮಯಕ್ಕೆ ಅವನಿಗಿಂತಲೂ ಬುದ್ಧಿವಂತನಾದವನು ನಾಳೆ ಬಂದು ಅದನ್ನು ಉಲ್ಟಾ ಮಾಡಿಬಿಡ್ತಾನೆ ತನ್ನ ಮತಕ್ಕೆ ಹೊಂದಿಸಿಕೊಳ್ಳುವಂತೆ ಅದಕ್ಕೆ ತರ್ಕಪ್ರತಿಷ್ಠಾನಾತ್ ಅಂತಲೇ ಒಂದು ಸೂತ್ರ ಉಂಟು ಬ್ರಹ್ಮ ಬ್ರಹ್ಮ ಸೂತ್ರದಲ್ಲಿ ಎರಡನೇ ಅಧ್ಯಾಯದಲ್ಲಿ ಶಂಕರಾಚಾರ್ಯರು ಅದಕ್ಕೆ ಭಾಷ್ಯಭರಿತ ಸುಂದರವಾಗಿ ಹೇಳ್ತಾರೆ ಅತ್ಯಂತ ಬುದ್ಧಿನ ಬುದ್ಧಿವಂತನಾದವನು ಕಷ್ಟಪಟ್ಟು ಒಂದು ಮತವನ್ನ ತರ್ಕದ ಬಲದಿಂದ ಸ್ಥಾಪನೆ ಮಾಡಿದ್ದಾಗ ಇನ್ನೊಬ್ಬ ಅವನಿಗಿಂತಲೂ ಚುರುಕು ಬುದ್ಧಿ ಉಳ್ಳವನು ಬಂದು ಅದನ್ನು ತಲೆಕೆಳಗು ಮಾಡಿ ತನ್ನೊಂದನ್ನು ಪ್ರತಿಷ್ಠಾಪನೆ ಮಾಡಿಬಿಡ್ತಾನೆ ಅವಾಗ ತರ್ಕದ ಬಲದಿಂದ ನಾವು ಸತ್ಯವನ್ನು ನಿರ್ಣಯ ಮಾಡಲಿಕ್ಕಾಗೋದಿಲ್ಲ ಯಾರು ಇಂಟೆಲಿಜೆಂಟೋ ಅವರು ಹೇಳೋದು ಟ್ರೊಪ್ತೋ ಇದು ಮೂರ್ಖತನದ ಪರಮಾವಧಿ ಯಾಕೆ ಪಾಪ ಸತ್ಯವನ್ನ ಕಂಡು ಅವನಿಗೆ ಹೇಳೋಕ್ಕೆ ಬರೋಲ್ಲ ಪಾಪ ಅವನಿಗೆ ಅದನ್ನು ವರ್ಣಿಸೋದಕ್ಕೆ ಬರೋದಿಲ್ಲ ಆ ಲ್ಯಾಂಗ್ವೇಜು ಇದಿಲ್ಲ ಅಥವಾ ಒಂದು ಲಾಜಿಕಲ್ ಸೀಕ್ವೆನ್ಸ್ ಇಲ್ಲ ಏನಾಗತ್ತ ಅವಾಗ ಅವನು ಕಂಡಿರ್ತಾನೆ ಸಾಕ್ಷಾತ್ತ ಈ ಸತ್ಯವನ್ನು ಆದರೆ ಹೇಳಿಗ್ ಬರದೇ ಇದ್ದಕ್ಕೆ ಮಾತ್ರಕ್ಕೆ ಅವನು ಸತ್ಯವನ್ನು ಕಂಡಿಲ್ಲ ಅಂತಲೇ ಅಲ್ಲ ಆದ್ರಿಂದಲೇ ತರ್ಕೋಪ್ರ ತರ್ಕೋ ಅಪ್ರತಿಷ್ಠ ಶ್ರುತಯೋ ವಿಭಿನ್ನ ನ ಅಸೌ ಋಷಿ ಯಸ ಮತಂನ ಭಿನ್ನಂ ಯಾವ ಋಷಿಯ ಮತವು ಇನ್ನೊಬ್ಬ ಋಷಿಗಿಂತ ಭಿನ್ನವಾಗದೇ ಇರುವುದು ಇಲ್ಲವೇ ಇಲ್ಲ ಪ್ರತಿಯೊಬ್ಬ ಋಷಿಯ ಮತವೂ ಇನ್ನೊಬ್ಬ ಋಷಿಯ ಮತ ಅವನು ಋಷಿಯೇ ಇನು ಋಷಿಯೇ ಋಷಿ ಅಂದರೆ ಏನು ಸಾಮಾನ್ಯ ಮನುಷ್ಯರಲ್ಲ ಮಂತ್ರದ್ರಷ್ಟಾ ಯಾರು ವೈದಿಕ ಮಂತ್ರವನ್ನು ತನ್ನ ಸ್ವಚ್ಛ ಹೃದಯದಲ್ಲಿ ಕಂಡಿದ್ದಾನೆಯೋ ಅವನೇ ಋಷಿಯಾಗ್ಲಿಕ್ಕೆ ಯೋಗ್ಯ नासौ ऋषिर्स्य मत न भिन्न मत यारदू कम से तत्व निहित गुहयां इष्ट धर्मदत्व आ भगवत अदू निहित गुहयां अत्यंत रहस्यवा हृदय गुहे वड़गे, बुद्धिया वड़गे, ಅದಿದೆಯಂತೆ ಕೂತ್ಕೊಂಡಿದೆ ಸಾಕ್ಷಿ ಭಾವದಿಂದ ಎಲ್ಲವನ್ನು ನೋಡ್ತಾ ಇದೆ ಮಹಾಜನೋ ಏನ ಗತಸ್ಸ ಪಂಥಾಹ ಆದ್ರಿಂದ ಏನ್ ಮಾಡ್ಬೇಕು ನಾವು ಮಹಾವ್ಯಕ್ತಿಗಳು ಕೃಷ್ಣ ರಾಮ ಯಾವ ರೀತಿಯಲ್ಲಿ ನಡವಳಿಕೆ ಮಾಡಿಕೊಂಡ್ರೋ ಯಾವುದೋ ಒಂದು ಪ್ರಸಂಗದಲ್ಲಿ ಆ ರೀತಿಯಾಗಿ ಅವರನ್ನು ಅನುಸರಿಸ್ಕೊಂಡು ಹೋಗೋದೇ ನಮಗೆ ಶ್ರೇಯಸ್ಕರ ಇಲ್ಲದೆ ನಾವೇ ಸ್ವಂತ ಬುದ್ಧಿ ಮಾಡಿಕೊಂಡು ಇದು ಹೀಗೆ ಅದು ಹಾಗೆ ಅಂದರೆ ನಮಗೇನೂ ತಿಳುವಳಿಕೆ ಬರೋದಿಲ್ಲ ಆದ್ರಿಂದ ಸದಾಚಾರ ಏನಿದೆಯೋ ಆ ಸದಾಚಾರವನ್ನು ಶಿಷ್ಟಾಚಾರವನ್ನು ಪಾಲಿಸಬೇಕು ಅನ್ನುವಂಥ ಕಿವಿ ಮಾತು ಶಿಷ್ಟಾಚಾರ ಏನಿದೆಯೋ ಅದು ನಮಗೆ ವೇದದ ಮರ್ಯಾದೆಯನ್ನು ತಿಳಿಸ್ತದೆ ಅದರಲ್ಲಿರ್ತಕ್ಕಂತಹ ಒಂದು ಯಾವ ರೀತಿಯಲ್ಲಿ ಒಬ್ಬ ಒಳ್ಳೆಯ ಮನುಷ್ಯ ನಡ್ಕೊಳ್ಬೇಕು ಅಂತ ಗೊತ್ತಾಗ್ತದೆ ಆದ್ದರಿಂದ ಅದನ್ನೇ ಅವಲಂಬಿಸಬೇಕು ಅಂತ ಹೇಳ್ತಾರೆ ಆಕಾರೈ ಇಂಗಿತೈ ಗತ್ಯಾ ಚೇಷ್ಟ ಭಾಷಿತೇ ನ ತು ನೇತ್ರವಕ್ವಿಕಾರಾಭ್ಯಾಂ ಲಕ್ಷ್ಯತೆ ಅಂತರ್ಗತ ಮನಃ ನಮ್ಮ ಮನಸೊಳಗೊಂದಿರುತ್ತೆ ಅಂಥದ್ದನ್ನು ಹೊರಗಡೆ ಹೇಗ್ರಿ ನೋಡೋದು ಅಂದರೆ ಅದಕ್ಕೂ ಕೂಡ ಸೈನ್ ಲ್ಯಾಂಗ್ವೇಜ್ ಉಂಟು ಒಬ್ಬ ಮನುಷ್ಯ ಅವನು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಅವನು ಒಳಗಡೆ ಏನಿದೆ ಅಂತ ಆದರೆ ಅವನು ನೋಡಬೇಕಾದ್ರೂ ಅವ್ನು ಎಲ್ಲಿ ನೋಡಬೇಕು ಹೇಗೆ ನೋಡಬೇಕು ಅಂತ ಗೊತ್ತಿರಬೇಕು ಅರಿವಿರಬೇಕದು ಏನದು ಹಾಗಂದರೆ ಅಂತರ್ಗತ ಮನಃ ಒಬ್ಬ ಮನುಷ್ಯನ ಒಳಗೆ ಮನಸ್ಸಿನ ಇಂಗಿತ ಅವನ ಅಭಿಪ್ರಾಯಗಳು ಹೇಗೆ ತಿಳಿದು ಬರುತ್ತೆ ಆಕಾರೈಹಿ ಅವನ ಶರೀರ ಮಾಧ್ಯಮದಿಂದ ಮೊದಲನೇದಾಗಿ ಅದಕ್ಕೆ ಸಾಮುದ್ರಿಕ ಅಂತ ಕರೀತಾರೆ ಅದರಿಂದ ಇಂಗಿತೈಹಿ ಅವನ ಅಭಿಪ್ರಾಯದಿಂದ ಅವನು ಮಾತನಾಡುವಾಗ ಅವನ ಹಾವಭಾವ ಹೇಗಿರುತ್ತೆ ಅವನ ಅಭಿಪ್ರಾಯ ಏನಿರುತ್ತೆ ಸ್ವಲ್ಪ ಗೊತ್ತಾಗತ್ತೆ ಇಂಟ್ಯೂಷನ್ ಮಾಡಬೇಕದನ್ನು ಏನು ಅಭಿಪ್ರಾಯ ಇಟ್ಕೊಂಡು ಈ ಮಾತಾಡ್ತಾ ಇದ್ದಾನವನು ಗತ್ಯ ಅವನ ಗತಿಯಿಂದ ಯಾವ ರೀತಿಯಲ್ಲಿ ಅವನ ಒಂದು ಮಾತಿನ ಒಂದು ಇದನ್ನು ತೆಗೆದುಕೊಂಡು ಹೋಗ್ತಾನೆ ಅಂತ ಯಾವುದೋ ಅದರ ಕೊನೆಯನ್ನು ಮುಟ್ಟಿಸ್ತಾನೆ ಅಂತ ಆ ಗತಿಯಿಂದ ಚೇಷ್ಟೆಯ ಶರೀರದ ಚಲನೆಗಳಿಂದ ಮೂಮೆಂಟಿಂದ ಕಣ್ಣಿನ ಹುಬ್ಬಿನ ಮೂಗಿನ ಬಾಯಿಯ ತುಟಿಯ ಹಾಂ ಇದರ ಇದರಿಂದೆಲ್ಲ ಗೊತ್ತಾಗ್ತದೆ ಅವನು ಏನಿದೆ ಅವನು ಮನಸ್ಸಿನ ಹಿಂದೆ ಅಂತ ಹ್ಞೂ ಮಾತಿನಿಂದ ಮಾತಿನ ಧಾಟಿಯಿಂದ ಮಾತಿನ ಧಾಟಿಯಲ್ಲಿ ಏನಿದೆ ಹೇಗಿದೆ ಅವನ ಮಾತು ಯಾವ ರೀತಿ ಇದೆ ಮತ್ತು ನೇತ್ರ ವಕ್ತ ವಿಕಾರಾಭ್ಯಾಮ್ ಕಣ್ಣಿನ ವಿಕಾರಗಳು ವಕ್ತ ಮುಖದ ವಿಕಾರಗಳು ಅದರಿಂದ ಲಕ್ಷ್ಯತೆ ಅಂತರ್ಗತ ಮನಃ ಅದರಿಂದ ಮನಸೊಳಗಿರುವುದೆಲ್ಲ ನಮಗೆ ಊಹಿಸಬಹುದು ಕಣ್ಣಿಡೀಬೋದು ಅನು ಅತಿ ಊಹತಿ ಪಂಡಿತೋ ಜನ ಪರೇಂಗಿತ ಜ್ಞಾನ ಫಲಾಹಿ ಬುದ್ಧಯ ಉದೀರಿತಾರ್ಥ ಪಶುನಾ ಗೃಹ್ಯತೆ ಹಯ್ಚ ನಾಗಾಶ್ಚ ವಹಂತ ದೇಶಿತ ಸ್ವಾಮಿ ನಿಜವಾದ ಹೆಚ್ಚುಗಾರಿಕೆ ಏನು ಅಂದರೆ ಇನ್ನೊಬ್ಬರು ಹೇಳದೆ ಹೋದರೂ ಕೂಡ ಅವರ ಮನಸ್ಸಿನಲ್ಲಿರ್ತಕ್ಕಂಥದ್ದು ಅಭಿಪ್ರಾಯವನ್ನು ತಿಳ್ಕೊಡೋದೇ ಹೆಚ್ಚುಗಾರಿಕೆ ಹೇಳಿದ್ರೆ ಸ್ವಾಮಿ ನಮ್ಮ ಹೆಚ್ಚುಗಾರಿಕೆ ಇಲ್ಲ ಯಾಕೆ ಗೊತ್ತಾ ದೇಶಿತಮ್ ಯಾರು ಆಜ್ಞೆ ಮಾಡ್ತಾನೋ ಅಂತಹ ಆಜ್ಞೆ ಮಾಡಿದಾಗ ಒಬ್ಬ ಮನುಷ್ಯ ಹಯಾಹ ಕುದುರೆಗಳು ನಾಗಾಶ್ಚ ಆನೆಗಳು ಅವನ ಮೇಲಿರ್ತಕ್ಕಂಥ ಮಾವುತ ಸವಾರ ಅವನ ಮಾತು ಕೇಳ ಕೇಳುತ್ತೆ ಯಾಕಂದ್ರೆ ಹೊಡಿತಾನ ಹೈ ಹೀಗೋ ಹಾಗೆ ಹೋಗೋ ಅಲ್ಲೋಗೋ ಇಲ್ಲೋಗೋ ಅಂತ ಹೇಳ್ತಾನೆ ಅದು ಡೈರೆಕ್ಟಾಗಿ ಹೇಳ್ತಾನೆ ಮಾತ್ನಲ್ಲೇ ಹೇಳ್ತಾನೆ ಎಕ್ಸ್ಪ್ರೆಸ್ ಮಾಡ್ತಾನೆ ಉದೀರಿತಾರ್ಥ ಹೇಳಿದಂತಹ ಮಾತುಗಳು ಅವುಗಳು ಅರ್ಥ ಮಾಡ್ಕೊಳ್ಳೋಕ್ಕೆ ಅವಕ್ಕೆ ವ್ಯವಧಾನ ಇಲ್ಲ ಶಕ್ತಿ ಇಲ್ಲ ಆ ಪ್ರಾಣಿಗಳಿಗೆ ಆದ್ದರಿಂದ ಅವಕ್ಕೆ ನಾವು ವ್ಯಕ್ತಪಡಿಸಿ ಹೇಳಬೇಕು ನಮ್ಮ ಅಭಿಪ್ರಾಯವನ್ನು ಅಲ್ಲಿ ಹೋಗೋ ನಿಂತ್ಕೊ ಹಂಗೆ ಮಾಡು ಹಿಂಗೆ ಮಾಡು ಅಂತ ಪಶುನ ಪಶುವು ಕೂಡ ನಾವು ವ್ಯಕ್ತವಾಗಿ ಹೇಳಿರುವುದನ್ನು ಗ್ರಹಿಸುತ್ತದೆ ಅನುಕ್ತಮಪಿ ಊಹತಿ ಪಂಡಿತ ಒಬ್ಬ ಪಂಡಿತನಾದವನು ಪಂಡಿತನಾದ ವ್ಯಕ್ತಿಯು ಅನುಕ್ತಮಪಿ ಹೇಳದೇ ಹೋದರೂ ಕೂಡ ಅದನ್ನ ಆತ ಅರಿತುಕೊಳ್ಳಬಲ್ಲ ಅರಿಯಬಲ್ಲ ಜಾಣತನ ಅಂದರೆ ಇದೆ ಪರೇಂಗಿತ ಜ್ಞಾನ ಫಲಾಹಿ ಬುದ್ಧಯ ಯಾಕೆ ನಿಜವಾದ ಬುದ್ಧಿಯ ಕೆಲಸ ಏನು ಅಂದರೆ ಇನ್ನೊಬ್ಬ ಮನುಷ್ಯನ ಅಭಿಪ್ರಾಯವೇನು ಅನ್ನೋದನ್ನು ತಿಳಿಸ್ಕೊಡೋದೇ ಬುದ್ಧಿಯ ಸೂಕ್ಷ್ಮತೆ ಯರಿಚಯ ನಿಜವಾಗಿ ಒಬ್ಬ ಮನುಷ್ಯನಲ್ಲಿ ಬುದ್ಧಿ ಚುರುಕಾಗಿದೆ ಅಂಥ ಹೇಳಬೇಕಾದ್ರೆ ಆ ವ್ಯಕ್ತಿ ಹೇಳೋಕಿನ್ ಮುಂಚೆನೇ ನಾವು ಅಭಿಪ್ರಾಯವನ್ನು ಈತ ಅರ್ತ್ಕೊಂಡ್ಬಿಡ್ಬೇಕು ಒಬ್ಬರು ಏನೋ ಒಂದು ಸಮಯ ಮಾಡ್ತಾ ಇದ್ದಾರೆ ಅಂದರೆ ಸ್ವಾಮಿ ಇವತ್ತು ಯಾಕೋ ಅವರು ಸರಿ ಇಲ್ಲ ನಾವು ಅವ್ರನ್ನ ಮಾತಾಡಿಸ್ಬಾರ್ದು ಅಂದು ಗೊತ್ತಿರಬೇಕು ಹಂಗೆ ಹಂಗೆ ಇದು ಮಾಡ್ದೇನೋ ಕೂಡ ಅವ್ರು ಹೋಗಿ ಅವ್ರ ಮೈ ಮೇಲೆ ಬಿದ್ದು ಮಾತಾಡಿಸ್ತಾ ಇದ್ದರೆ ಅವಾಗ ಪಶುಗಳಾಗ್ತೀವೋ ಇಲ್ವೋ ಆದ್ದರಿಂದ ಇದು ಸಣ್ಣ ಉದಾಹರಣೆ ನಿಮಗೆ ಹೇಳಿದು ಉದಾಹರಣೆ ಹಾಗೆ ನಮ್ಮ ಪರಸ್ಪರ ಮಾನವೀಯ ಸಂಬಂಧಗಳಲ್ಲಿ ವ್ಯವಹಾರದಲ್ಲಿ ಈ ರೀತಿಯ ಒಂದು ಕಿವಿ ಮಾತನ್ನು ಅಲ್ಲಿ ಹೇಳ್ತಾರೆ ಅರ್ಥಾದ ಭ್ರಷ್ಟ ತೀರ್ಥಯಾತ್ರ ಅಂತೂ ಗಚ್ಛೇತು ಸತ್ಯಾದ ಭ್ರಷ್ಟೋ ವೈ ವ್ರಜೇಚ್ಛ ಯೋಗಾತ್ ಭ್ರಷ್ಟ ಸತ್ಯ ಧೃತಿಂಚ ಗಚ್ಚೇತು ರಾಜ್ಯಾದ್ ಭ್ರಷ್ಟೋ ಮೃಗಯಾಂ ಮೃಗಯಾಂಚ ವ್ರಜೇಚ್ಛ अर्थात ಭ್ರಷ್ಟ यार ಹಣವನ್ನು ಕಳ್ಕೊಂಡಿದ್ದಾನೋ ಅವನು ಆಟೋಮೆಟಿಕ್ಕಾಗಿ ತೀರ್ಥಯಾತ್ರೆಗೆ ಹೋಗೇ ಹೋಗ್ತಾನೆ ಅಂದರೆ ಆಗಿನ ಕಾಲದಲ್ಲಿ ಮನೆ ಮನೇನು ಇಲ್ಲ ಎಲ್ಲ ಕಳ್ಕೊಂಡ್ಬಿಟ್ಟ ಇನ್ನೇನು ಮಾಡೋದು ಅಲಿಯೋದು ಆ ಅಲ್ದಾಗ ತೀರ್ಥಯಾತ್ರೆಗೆ ಹೋಗೋಣ ರೀ ಹಿಂಗೆ ಅದೊಂದು ರೀತಿ ಅಂದರೆ ಏನೂ ಇಲ್ದಾಗ ತೀರ್ಥಯಾತ್ರೆಗೆ ಹೋಗೋದು ಏನೂ ಇದ್ದಾಗ ಮಜಾ ಮಾಡೋದು ಈ ರೀತಿಯಲ್ಲಿ ಹೇಳ್ತಾ ಇದ್ದರು ನೋಡಿ ಎಷ್ಟು ಆ ಜನರ ಒಂದು ಹಾವಭಾವ ಇದನ್ನೆಲ್ಲ ಎಷ್ಟು ಗಮನಿಸಿ ನೋಡಿ ಆ ಬೃಹಸ್ಪತಿಯ ನೀತಿ ಇದಕ್ಕೆ ಬೃಹಸ್ಪತಿ ಅಂತ ಹೇಳೋದು ಅರ್ಥಾತ್ ಭ್ರಷ್ಟ ತೀರ್ಥಯಾತ್ರ ಅಂತೂ ಗಚ್ಚೇತು ಸತ್ಯಾದ್ ಭ್ರಷ್ಟೋ ರೌರವಂ ವೈವ್ರಜೇಚ್ಛ ಯಾರು ಸತ್ಯದಿಂದ ಭ್ರಷ್ಟನಾಗ್ತಾನೋ ಅವನು ರೌರವ ಅನ್ನುವಂತಹ ನರಕ ಅದು ನರಕಗಳಲ್ಲಿ ಅತೀ ಪ್ರಸಿದ್ಧವಾದ ಅತಿ ಕಷ್ಟಮಯವಾಗಿರತಕ್ಕಂಥ ನರಕ ಅದು ಸುಮಾರು ನರಕ ಇದೆಯಂತೆ ಎಂಬತ್ನಾಲ್ಕು ಲಕ್ಷವಯನ ಅದು ಇದರಲ್ಲೇ ಬರ್ತದೆ ಸೋ ವೆರೈಟಿ ನೋಡಿ ಅದು ಸಾಕಾಗಲ್ಲ ಅವರಿಗೆ ಆ ಇಮ್ಯಾಜಿನೇಷನ್ಗೆ ಒಂದೊಂದು ನರಕದಲ್ಲಿ ಒಂದೊಂದು ಇಮ್ಯಾಜಿನೇಷನ್ ಆದ್ದರಿಂದ ಇಲ್ಲಿ ಸತ್ಯಾದ ಭ್ರಷ್ಟು ಯಾರು ಸತ್ಯ ಮಾತು ಅದರಿಂದ ಬಿದ್ದು ಹೋಗ್ತಾನೋ ಸತ್ಯ ಮಾತನ್ನು ಪಾಲಿಸುವುದಿಲ್ವೋ ಸುಳ್ಳು ಹೇಳಿಕೊಂಡೇ ಜೀವನ ಮಾಡ್ತಾನೋ ಅವನಿಗೆ ರೌರವದಲ್ಲಿ ಒಂದು ಸೀಟ್ ಗ್ಯಾರಂಟಿ ಅಂತೆ ಯೋಗ್ರಷ್ಟ ಸತ್ಯ ಧೃತಿಂಚ ಗಚ್ಚಿತ್ತು ಯಾರು ಯೋಗ ಮಾಡಲಿಕ್ಕಾಗ್ಲಿಲ್ವೋ ಯೋಗದಿಂದ ಬಿದ್ದೋದ್ನೋ ಅವನು ಕನಿಷ್ಠ ಪಕ್ಷ ಸತ್ಯವನ್ನಾದರೂ ಇಟ್ಕೊಳ್ಬೇಕಂತೆ ಸತ್ಯವನ್ನು ಬಿಡಲೇಬಾರ್ದಂತೆ ಯೋಗ ಮಾಡಲಿಕ್ಕಾಗ್ಲಿಲ್ಲ ಆಯ್ತಪ್ಪ ಕಷ್ಟಪ್ಪ ಶರೀರ ಕೈ ಕೊಡ್ತಾ ಇದೆ ಮನ್ಸು ಕೈ ಕೊಡ್ತಾ ಇದೆ ಸತ್ಯ ಹೇಳೋದ್ರಲ್ಲಿ ಏನ ಯಾಕಷ್ಟ ನಿನಗೆ ಪರಲೋಕದಲ್ಲಿ ಗಟ್ಟಿಯಾದ ಸೀಟು ಬೇಕಾಗಿದ್ದರೆ ಸತ್ಯ ಹೇಳಬೇಕು ಅದರಲ್ಲೇನು ಇದಿಲ್ಲ ನೀನು ದುಡ್ಡು ಕೊಟ್ಬಿಟ್ರೆ ಸುಳ್ಳು ಹೇಳಿಬಿಟ್ರೋ ಪರವಾಗಿಲ್ಲ ನನಗೆ ಅಲ್ಲಿ ಸೀಟ್ ಸಿಗತ್ತೆ ಅಂತ ಆ ಸೀಟೆಲ್ಲ ದುಡ್ಡಿಗೆ ಸಿಗಲ್ಲ ಇಲ್ಲಿ ಸಿಗತ್ತೆ ಸೀಟು ಎಲ್ಲಿ ಈ ಲೋಕದಲ್ಲಿ ಆದರೆ ಆ ಲೋಕದಲ್ಲಿ ಯಾವ ಸೀಟು ಸಿಗಲ್ಲ ಎಂಟ್ರಿಯೇ ಇಲ್ಲ ಅಲ್ಲಿ राज्य भ्रष्ट मृगययाच व्रजेच्छा राज्य कईबिटे इनता राजा बेटे आड़क हेली दुर्गाप्तल नम ग अलब राजा <coughs> आ राजोडस मंत्री ऐनम ಪರದೇಶದ ರಾಜ್ಯನ ಜೊತೆಗೆ ಸಂಧಿ ಮಾಡಿಕೊಂಡು ಇವನನ್ನು ಒದ್ದು ಓಡಿಸಿ ಕೊನೆ ಇವನು ಅವಮಾನ ತಡಿಲಾರದೆ ಸರಿ ಇನ್ನೇನು ಮಾಡೋದು ಓಡೋಗೋಕ್ಕಿಂತ ಪೇಟೆ ಆಡೈ ಹಂಗೆ ಖಾಲಿಯಾಗೋಣ ಅಂತ ಜಾಗ ಅಂದರೆ ಓಡೋಗೋದು ಅಂತಲೇ ಲೆಕ್ಕ ಡೈರೆಕ್ಟಾಗಿ ಅಲ್ಲ ಇನ್ಡೈರೆಕ್ಟಾಗಿ ಹಾಗೆ ಮಾಡ್ತಾರೆ ಅಂತ ಅಂದರೆ ವಿಧಿ ಇಲ್ಲದ ಕೆಲಸ ಇವಲ್ಲ ಅಂತ ಯೋ ಧ್ರುವಾಣಿ ಪರಿತ್ಯಜ್ಯ ಹಿ ಅಧ್ರುವಣಿ ನಿಷೇವತೆ ध्रुवाणी तस् नश्यति अध्रुव नष्टमेव अंत अद्भुतवारतक ध्रुवाणी परतज्यारू शाश्वत बिटबिट नोल नहीं हाको अन्वय मोबे नम जीवन यार शाश्वत बिटुट अधि निषेवते अशाश्वतवां मुड़गिता ಜೀವನವಿಡೀ ಧ್ರುವಣಿ ತಶ್ಯ ನಶ್ಯಂತಿ ಅವರಿಗೆ ಅವರ ಕೈಯಿಂದ ಶಾಶ್ವತವಾಗಿರೋ ತಪ್ಪು ಹೋಗುತ್ತೆ ಅಧ್ರುವಂ ನಷ್ಟಮೇವಚ ಇನ್ನು ಅಶಾಶ್ವತವಾಗಿರುವುದಂತೂ ಅವ್ರ ಕೈಯಲ್ಲಿ ಇಲ್ವೇ ಇಲ್ಲ ಯಾಕಂದರೆ ಅದ್ರ ಹೆಸರೇ ಅಶಾಶ್ವತ ಅಂತ ಅದು ಹಿಂಗೆ ಹಿಡಿತಾನೆ ಹೋಗ್ತಾ ಇರುತ್ತೆ ಭಗವಂತನನ್ನು ಧರ್ಮವನ್ನು ಬಿಟ್ಟುಬಿಟ್ಟು ಜೀವನದಲ್ಲಿ ಹಣವನ್ನು ಯೌವನವನ್ನು ಇನ್ನಿತರ ಬಲಗಳನ್ನು ಆಶ್ರಯಿಸಿರ್ತಕ್ಕಂಥ ವ್ಯಕ್ತಿಗೆ ಹೇಳತಕ್ಕಂತ ಮಾತು ಭಗವಂತನ ಧರ್ಮನ ವಿನ ಇವೆಲ್ಲವೂ ಕೂಡ ಅಧ್ರುವ ಅಶಾಶ್ವತ ಇವತ್ತೀರ್ತದೆ ನಾಳೆ ಇಲ್ಲ ಏನಿಲ್ಲ ಎಷ್ಟು ಗಟ್ಟಿಯಾಗಿಟ್ಕೊಂಡಿರ್ತೀನೋ ಅಂದರೂ ಈ ಶರೀರವೇ ಇರಲ್ವಲ್ಲ ಒಂದು ದಿವಸ ಅವಾಗ ಏನು ಮಾಡೋದು ನಿಮ್ಮ ಸುತ್ತ ಇಡೀ ಜಗತ್ತಿನಲ್ಲಿರೋ ಎಕ್ಸ್ಪರ್ಟ್ ಡಾಕ್ಟರ್ಸ್ ಇರಲಿ ಒಂದು ಉಸಿರು ನಿಮಗೆ ಎಕ್ಸ್ಟ್ರಾ ಕೊಡೋಕ್ಕಾಗಲ್ಲ ಒಂದೇ ಒಂದು ಉಸಿರು ನೀವೆಲ್ಲ ಸುರಿರಿ ನಿಮ್ಮ ಸಂಪತ್ತೆ ಅವರ ಕಾಲು ಕೆಳಗೆ ಒಂದು ಉಸಿರು ಕೊಡೋಕ್ಕಾಗಲ್ಲ ಎಕ್ಸ್ಟ್ರಾ ನೋಡಿದ್ರ ಅದೇ ಗಟ್ಟಿ ಇಲ್ಲ ಇನ್ನು ಅದಕ್ಕೆ ಅಂಟಿಕೊಂಡಿರ್ತಕ್ಕಂಥದ್ದು ಇವೆಲ್ಲ ಯಾವುದು ಅಶಾಶ್ವತವಾಗಿರತಕ್ಕಂತಹ ಯೌವನ ಬಲಗಳು ಆಸ್ತಿ ಪಾಸ್ತಿ ಅಭಿಮಾನ ಇವೆಲ್ಲವೂ ಕೂಡ ಅದರಿಂದ ಇದರ ಅರ್ಥ ಏನಾಯಿತು ಶಾಶ್ವತವಾಗಿರ್ತಕ್ಕಂಥದ್ದೇ ನಮ್ಮ ಜೀವನದಲ್ಲಿ ನಾವು ಯಾವತ್ತೂ ಸೇವಿಸಬೇಕು ಭಗವಂತನನ್ನೇ ಸೇವಿಸಬೇಕು ಧರ್ಮವನ್ನೇ ಸೇವಿಸಬೇಕು ಅರ್ಥೇನಾಪಿ ಕಿಂತೆನ ಯಸ್ಯ ಅನರ್ಥೇತು ಸಂಗತಿ ಕೋಹಿ ನಾಮ ಶಿಖಾ ಪನ್ನಗಸ್ಯ ಮಣಿಂ ಹರೆಯಿತು ಯಾವ ಸಂಪತ್ತು ಅನರ್ಥಕ್ಕೆ ಗಂಟಿ ಗಂಟುಕೊಂಡು ಗಂಟು ಹಾಕ್ಕೊಂಡು ಬಿದ್ದಿದೆಯೋ ಯಾವಾಗಲೂ ಕೂಡ ಅಂಥದ್ರಿಂದ ಮನುಷ್ಯನಿಗೆ ಏನು ಸ್ವಾಮಿ ಲಾಭ ಸರಿ ಸರ್ಪದ ಹೆಡೆ ಮೇಲೆ ಆ ರತ್ನ ಏನೋ ಸಿಗತ್ತಂತೆ ತಗೊಳಕ್ಕಾಗತ್ತಾ ಅನಿಷ್ಟನೂ ಇದೆ ಪಕ್ಕದಲ್ಲಿ ಅಲ್ಲೇ ಹೆಡೆ ಮೇಲೆ ಇರೋದದು ಆದರೆ ಹೆಡೆ ಮೇಲೆ ಇದೆಯಂತೆ ಆ ರತ್ನ ಅದು ಯಾವ ರೀತಿಯೋ ಹಾಗೆ ಈ ಅರ್ಥದಲ್ಲೂ ಕೂಡ ಅನರ್ಥ ಅಂಟುಕೊಂಡಿದೆ ಅಂತ ಹೇಳ್ತಾನೆ ಯಾಕೆಂದರೆ ಅರ್ಥದ ಅರ್ಜನೆಯಲ್ಲಿ ಅಷ್ಟು ಕಷ್ಟ ಭಗವಂತನನ್ನು ಮರೆಸಿಬಿಡುತ್ತದೆ ಮದ ಬಂದಾಗ ಅದನ್ನು ಅರ್ಜನೆ ಮಾಡುವಲ್ಲಿ ಅನೇಕರನ್ನು ನಾವು ಕಸದಂತೆ ನೋಡ್ತೇವೆ ಅವಮಾನ ಮಾಡುತ್ತೇವೆ ಹಾಗೆ ನಮ್ಮ ನಾಚಿಕೆಯನ್ನೆಲ್ಲ ಬಿಟ್ಬಿಡ್ತೇವೆ ಎಷ್ಟು ಅನರ್ಥವುಂಟು ಅದರಲ್ಲಿ ಅದನ್ನು ಜ್ಞಾಪಿಸ್ಕೊಡ್ತಾ ಇದ್ದಾರೆ ಇಲ್ಲಿ ಸ್ಥಾನು ಎ ಪ್ರಯೋಕ್ತವ್ಯಾ ಭೃತ್ಯಶ್ಚ ಆಭರಣ ಚ ನಿ ಚೂಡಾಮಣಿ ಪಾದೇ ಶೋಭತೆ ವೈ ಕದಾಚನಾ ಸ್ಥಾನಸು ಪ್ರತಿಯೊಂದು ಕೂಡ ತಮ್ಮ ತಮ್ಮ ಸ್ಥಾನದಲ್ಲಿಯೇ ಶೋಭೆಯನ್ನು ಹೊಂದುತ್ತದೆ ಆ ಸ್ಥಾನದಲ್ಲಿಯೇ ಅವುಗಳನ್ನು ಪ್ರಯೋಗಿಸಬೇಕಂತೆ ಅವುಗಳನ್ನು ಉಪಯೋಗಿಸ್ಬೇಕಂತೆ ಯಾರನ್ನ ಒಬ್ಬ ಆಳನ್ನೇ ಆಗಲಿ ಒಂದು ಆಭರಣವನ್ನೇ ಆಗಲಿ ಯಾರ್ಯಾರು ಎಲ್ಲಲ್ಲಿ ಇಟ್ಟಿರಬೇಕು ಯಾರ್ಯಾರು ಎಲ್ಲೆಲ್ಲಿ ಉಪಯೋಗಿಸ್ಬೇಕೋ ಅಲ್ಲಲ್ಲೇ ಉಪಯೋಗಿಸ್ಬೇಕು ಹ್ಞೂ ನಹಿ ಚೂಡಾಮಣಿ ಹಿ ಪಾದೇ ಶೋಭತೆಯ ವೈ ಕದಾಚನ ಚೂಡಾಮಣಿನ್ ತೊಗೊಂಡು ನೀವು ಕಾಲೊಳಗೆ ಇಟ್ಕೊಂಬಿಟ್ರೆ ಕಾಲು ಕೆಳಗೆ ಚೂಡಾಮಣಿ ಅಂದರೆ ಏನರ್ಥ ಚೂಡ ಅಂದರೆ ಕೂದಲು ಆ ಜುಟ್ಟು ಅದಕ್ಕೆ ಶೋಭೆ ಆಗಿರಬೇಕದು ಅದು ಬಿಟ್ಕೊಂಡು ಕಾಲ್ನಲ್ಲಿ ಹಾಕೊಂಬಿಟ್ರೆ ನಾನು ಉಂಗುರ ಮಾಡ್ಕೊಂಡ್ಬಿಡ್ತೀನಿ ರೀ ಅಂತ ಚೂಡಾಮಣಿ ಅಂತ ಅದು ಚೂಡಾಮಣಿ ಅಂತ ಹೇಳ್ತಾರೆ ಅದಕ್ಕೆ ಹೇಳಲ್ಲ ಯಾವುದನ್ನು ಎಲ್ಲೆಲ್ಲಿ ಹಾಕೋಬೇಕೋ ಅಲ್ಲಲ್ಲೇ ಹಾಕೋಬೇಕು ಇನ್ನೊಂದು ಕಡೆ ಬರ್ತದೆ ಸ್ಥಾನದಿಂದ ಭ್ರಷ್ಟವಾಗಿರ್ತಕ್ಕಂಥ ಹಲ್ಲು ಸ್ಥಾನದಿಂದ ಭ್ರಷ್ಟವಾಗಿರ್ತಕ್ಕಂಥ ಕಣ್ಣು ಎಲ್ಲ ಎಷ್ಟು ಚೆನ್ನಾಗಿ ಕಾಣೋದಿಲ್ವೋ ಹಾಗೆ ಸ್ಥಾನದಿಂದ ಭ್ರಷ್ಟವಾಗಿರ್ತಕ್ಕಂಥ ಪ್ರಜಾಪತಿ ಅವನ ಮಾತೂ ಕೂಡ ಸರಿಯಾಗಿರೋದಿಲ್ಲ ಅಂತ ಇನ್ನೊಂದು ಕಡೆ ಹೇಳ್ತಾರೆ ಆದ್ದರಿಂದ ಎಲ್ಲವೂ ಸ್ವಸ್ಥಾನದಲ್ಲೇ ಇದ್ದರೆ ಚೆನ್ನಾಗಿರುತ್ತೆ ಅನ್ನುವಂಥ ಮಾತು ಕಿವಿ ಮಾತು ಚೂಡಾಮಣಿ ಸಮುದ್ರೋ ಅಗ್ನಿರ್ಘಂಟಾಚ ಅಖಂಡಮಂಬರಂ ಅಥವಾ ಪೃಥ್ವೀಪಾಲೋ ಮೂರ್ಗ್ನಿ ಪಾದೆ ಪ್ರಮಾದತಃ ಇದಿಷ್ಟೂ ಕೂಡ ನಾವು ಜೀವನದಲ್ಲಿ ಪ್ರಾಮುಖ್ಯವನ್ನು ಪ್ರಾಮುಖ್ಯತೆಯನ್ನು ಕೊಡಬೇಕು ಅದನ್ನು ಪ್ರಾಮುಖ್ಯತೆ ಕೊಡದೆ ಅದನ್ನು ಕಡೆಗಣಿಸಿದರೆ ಅದು ತಪ್ಪಾಗ್ತದೆ ಅಂತ ಹೇಳ್ತಾರೆ ಒಂದು ಚೂಡಾಮಣಿ तल मणि समुद्र समुद्र समुद्र एशाल वाले अग्नि अग्नियो घंटा घंटे अखंडम विशाल तकंता हा आकाश अथवा पृथ्वी पाब राज चक्रवर्ती मूर्नि तले समान आंपार्ट को ಅವರನ್ನ ಅಲ್ಲಲ್ಲಿ ಇಡ್ ಈಲ್ಲವನ್ನೂ ಕೂಡ ಅವುಗಳ ಸ್ಥಾನದಲ್ಲಿಡದೆ ಅವುಗಳಿಗೆ ಕಡಿಮೆ ಮೌಲ್ಯವನ್ನು ಕೊಟ್ಟಾಗ ಪ್ರಮಾದತಃ ತಪ್ಪು ಉಂಟಾಗುತ್ತದೆ ತಪ್ಪಾಗುತ್ತದೆ ಕುಸುಮಸ್ತಬಕ ಇವ ದ್ವೇಗತೀತು ಮನಸ್ವಿನಃ ಮೂರ್ನಿವ ಸರ್ವಲೋಕಾನಾಂ ಶೀರ್ಷತಃ ಪತಿತೋ ವನೇ ಬಹಳ ಪ್ರಾಕ್ಟಿಕಲ್ ಈಗಿನ ಕಾಲಕ್ಕೂ ಎಲ್ಲ ಕಾಲಕ್ಕೂ ಹೂವಿನ ಗುಚ್ಛ ಕುಸುಮಸ್ತಬಕ ಅದರಂತೆ ಒಬ್ಬ ಬುದ್ಧಿವಂತ ಒಬ್ಬ ಓದಿದಂತಹ ಎಜುಕೇಟೆಡ್ ಬುದ್ಧಿವಂತನ ಗತಿ ಎರಡೇ ಅಂತೆ ಒಂದು ಅವನಿಗೇನಾದರೂ ಲಕ್ಕು ಅದೃಷ್ಟ ಕುಲಾಯಿಸಿದರೆ ಮೂರ್ದಿ ಹೋಗ್ಬಿಡ್ತಾನೆ ಮೇಲೆ ಟಾಪ್ ಟಾಪ್ ಪೊಸಿಷನ್ಗೆ ಮೂರ್ದಿವಾ ಸರ್ವ ಲೋಕಾನಂ ಇಡೀ ಲೋಕವನ್ನು ಆಳ್ತಕ್ಕಂಥ ಒಂದು ಜಾಗ ಅವನಿಗೆ ಸಿಗುತ್ತೆ ಶೀರ್ಷತಃ ಪತಿತೋವನೇ ಆ ತಲೆಯಿಂದ ಬಿದ್ದುಬಿಟ್ರೆ ಅವ್ನು ಲಕ್ಕೆ ಹೋದರೆ ಕೊನೆಗೆ ಅವನ ಕಾಡುಗಟ್ತಾರಷ್ಟೇ ಕಾಲ ಕಸಕ್ಕೂ ಅವನಿ ಅವನು ಅನ್ನೋಟಿಸೆಬಲ್ ಅವ್ನು ಯಾರು ಅಂತಲೇ ಗೊತ್ತಾಗಲ್ಲ ಅಲ್ವೇ ನಾವು ನೋಡಲ್ವೇ ಈಗ ಎಂತೆಂಥ ದೊಡ್ಡ ದೊಡ್ಡ ಪ್ಲೇಯರು ಏನೇನಾದರು ಬೀದಿಲ್ ಅದು ಮಾರೋದು ಬೀದಿಲ್ ಇದು ಮಾರೋದು ಮಾಡ್ತಾಯಿದ್ದಾರೆ ಈಗ ಒಲಂಪಿಕ್ಕು ಗೆದ್ದು ಕೊಟ್ಟವರು ಭಾರತಕ್ಕೆ ಅವ್ರೇನು ಮಾಡ್ತಾಯಿದ್ರೆ ಚಾಯಿ ಇಟ್ಕೊಂಡು ಮಾರೋದು ವಡೆ ಬೊಂಡ ಮಾರೋದು कस गोडोम कर्ण भूषण संग्रहोचितो यदि मणिस्तु पदे प्रतिबद्धते कि मणिर्नि शोभते तथो भोजयितु वचनीयता यार योग्यत नोड़ इनकेसल नियोजस्तानी हेल्त कीमा ಯಾವುದೇ ಒಬ್ಬ ವ್ಯಕ್ತಿಯನ್ನು ನಾವು ಅವನ ಒಳಗಿನ ಯೋಗ್ಯತೆಯನ್ನು ನೋಡಿ ಅವನವನಿಗೆ ತಕ್ಕದಾಗಿರತಕ್ಕಂತಹ ಕೆಲಸಕ್ಕೆ ಹಚ್ಚಬೇಕಂತೆ ಈಗ ಕರ್ಣಭೂಷಣ ಸಂಗ್ರಹೋಚಿತೋ ಕಿವಿಗೆ ಶೋಭೆಯನ್ನು ಕೊಡ್ತಕ್ಕಂಥ ಒಳ್ಳೆ ಜುಮ್ಕಿ ಜುಮ್ಕಿ ಅದನ್ನು ಯದಿ ಮಣಿಸ್ತು ಪದೇ ಪ್ರತಿಬದ್ಧತೆ ಆ ಮಣಿಯನ್ನು ನೀವೇನಾದರೂ ಕಾಲಕ್ಕೆ ಹಾಕೊಂಡ್ಬಿಟ್ರೆ ಇಲ್ಲೇ ಚೆನ್ನಾಗಿರುತ್ತೆ ರೀ ಕಾಲಿಗೆ ಅಂತ ಅವಾಗೇನಾಗತ್ತೆ ಆ ಮಣಿ ಏನಾದರೂ ತನ್ನ ಶೈನಿಂಗ್ ಕಳ್ಕೊಂಡ್ಬಿಡುತ್ತಾ ಕಿವಿಯಲ್ಲಿ ಹಾಕ್ಕೊಂಡಾಗ ಯಾವ ಶೈನಿಂಗ್ ಇತ್ತೋ ಕಾಲಲ್ಲಿ ಹಾಕ್ಕೊಂಡಾಗಲೂ ಅದ್ರ ಶೈನಿಂಗ್ ಹಾಗೇ ಇರುತ್ತೆ ಅದರ ಅದ್ರ ವ್ಯಾಲ್ಯೂ ಬಿಟ್ಕೊಡಲ್ಲ ಆದರೆ ನೋಡಿದಂಥ ವ್ಯಕ್ತಿಗಳೇನು ಹೇಳ್ತಾರೆ ಥೂ ಏನು ತಲೆ ಕೆಟ್ಟೋಗಿದೆಯನ್ರಿ ಇವ್ರಿಗೆ ನೋಡಿದ್ರಾ ಬೈಸ್ಕೊಡೋದು ಯಾರೋ ಮಣಿ ಬೈಸ್ಕೊಡಲ್ಲ ಬೈಸ್ಕೊಂಡಿದ್ದ್ಯಾರೋ ಅದನ್ನು ಆ ಜಾಗಕ್ಕೆ ಹಾಕಿದೋದು ಅದನ್ನು ಜಾಗಕ್ಕೆ ಉಪಯೋಗಿಸ್ಕೊಂಡಿರ್ತಾನಲ್ಲ ಅವನ ತಲೆ ನೆಟ್ಟಿಗಿಲ್ಲ ಅಂತ ಹೇಳುತ್ತೆ ಲೋಕ ಹಾಗೆ ಒಬ್ಬ ಒಳ್ಳೆ ಯೋಗ್ಯ ಇರತಕ್ಕಂಥ ವ್ಯಕ್ತಿಗೆ ಆಯಾ ಯೋಗ್ಯವಾಗಿರ್ತಕ್ಕಂಥ ಪೋಸ್ಟ್ ಪದವಿಯನ್ನು ಕೊಟ್ಟು ಅಲಂಕರಿಸಬೇಕು ಅನ್ನುವಂಥ ಒಂದು ಕಿವಿ ಮಾತು ಇದು ಪರ್ಸ್ನಲ್ ಮ್ಯಾನೇಜರ್ಗೆ ಹೇಳಿರ್ತಕ್ಕಂಥ ಮ್ಯಾ ಮಾತಿದು ಕರೆಕ್ಟಾಗಿ ಕದರ್ಥಿತಸ್ಯಾಪಿ ಧೈರ್ಯವೃತ್ತೇ ನ ಶಕ್ಯತೆ ಸರ್ವಗುಣ ಪ್ರಮ ಅಧಃಕಲೆ ಕೃತಸ ವನ್ನೇ ನ ಅಧಶಿಕಾ ಯಾತಿ ಕದಾಚಿದವ ಒಬ್ಬ ಬಹಳ ಧೈರ್ಯವಂತನಾಗಿರ್ತಕ್ಕಂಥ ವ್ಯಕ್ತಿ ಸರ್ವಗುಣ ಸಂಪನ್ನನಾಗಿರ್ತಾನೆ ಅವನನ್ನು ಬೇರೆಯವರು ತಿರಸ್ಕಾರ ಮಾಡ್ತಾರೆ ಅವಮಾನ ಮಾಡ್ತಾರೆ ಬೇಕಂದ ಹಾಗೆ ಅವನನ್ನು ಆಡಿಸ್ತಾರೆ ಸಮಾಜದಲ್ಲಿ ಅಷ್ಟಿದ್ರೂ ಕೂಡ ಅವನ ಕ್ಯಾರೆಕ್ಟರ್ ಮಾತ್ರ ಯಾವತ್ತೂ ಕಳ್ಕೊಳ್ಳಲ್ಲ ಅವನು ಏಯ್ ಅವ್ನು ನನ್ನ ಈ ರೀತಿ ಮಾಡಿಬಿಟ್ರು ಆಗಿಂದ ನನ್ನ ಕ್ಯಾರೆಕ್ಟರ್ ಕಳ್ಕೊಂಬಿಡ್ತೀನಿ ಹಂಗೆ ಹೇಳೋದೇ ಅಲ್ಲ ಅವನು ಯಾಕೆ ಧೈರ್ಯವೃತ್ತೆ ಹೇ ಅವನಲ್ಲಿ ತನ್ನ ಒಳಗೆ ಇರ್ತಕ್ಕಂತಹ ಧೈರ್ಯ ಯಾವತ್ತೂ ಅವನು ಕಳ್ಕೊಳೋದಿಲ್ಲ ಸಮಾಜ ನನ್ನನ್ನು ಗುರುತಿಸೇ ಹೋದರೂ ಕೂಡ ನನ್ನಲ್ಲಿರ್ತಕ್ಕಂತಹ ಧೈರ್ಯವನ್ನು ನಾನು ಕಳ್ಕೊಳ್ಳೋದಿಲ್ಲ ಧೈರ್ಯವನ್ನು ಕಳ್ಕೊಂಡೋ ವ್ಯಕ್ತಿ ಅವಾಗ ತನ್ನಲ್ಲಿರ್ತಕ್ಕಂಥ ಚಾರಿತ್ರ್ಯವನ್ನು ಕಳ್ಕೊಂಡ್ಬಿಡ್ತಾನೆ ಅದ ಅದಾಗೋದಿಲ್ವಂತೆ ಹೇಗೆ ಒಂದು ಉದಾಹರಣೆ ಕೊಡ್ತಾರೆ ನೋಡಿ ಅಗ್ನಿ ಅಧಃಕಲೇನಾಪಿ ಕೃತಸ್ಯವನ್ನೇಹ ಯಾವನೋ ಒಬ್ಬ ಮೂರ್ಖ ಅಗ್ನಿಯನ್ನು ಏಯ್ ಕೆಳಗೋಗು ಕೆಳಗೋಗು ಅಂತ ಹಿಂಗೆ ಕೂಡ ಅಗ್ನಿ ಮೇಲ್ಮುಖವಾಗಿಯೇ ಅದು ಉರಿಯತ್ತಂತ ಯಾವತ್ತೂ ಅಗ್ನಿಯನ್ನು ಕೆಳಮುಖವಾಗಿ ನೀವು ಉರ್ಸೋಕ್ಕಾಗಲ್ಲ ಅದು ಹಿಂಗೆ ಉರಿಯೋದು ಹಿಂಗೇ ಹೋಗ್ಬೇಕು ನೀವು ಹಿಂಗೆ ಹಿಡಿದ್ರೂ ಕೂಡ ಹಿಂಗನ್ನುತ್ತ ಆ ರೀತಿಯಲ್ಲಿ ಒಬ್ಬ ಧೈರ್ಯವಂತನಾಗಿರ್ತಕ್ಕಂತಹ ಗುಣೈ ಗುಣಿ ಸದ್ಗುಣಿ ಅವನು ಆ ಧೈರ್ಯದ ಪ್ರಭಾವದಿಂದಲೇ ತನ್ನಲ್ಲಿರ್ತಕ್ಕಂಥ ಸದ್ಗುಣಗಳನ್ನು ಎಂದು ತ್ಯಾಗ ಮಾಡುವುದಿಲ್ಲ ಇದು ಯಾರ ಕಿವಿ ಮಾತು ಸದ್ಗುಣಿಗಳಿಗೆ ಸದಾಚಾರ ವ್ಯಕ್ತಿಗಳಿಗೆ ಲೋಕದಲ್ಲಿ ಅಯ್ಯೋ ನಾನು ಹಿಂಗೆ ಅವಮಾನ ಮಾಡಿದ್ರಿ ನನಗೆ ಮರ್ಯಾದೆ ಕೊಳ್ಳಿದರಿ ಆದ್ರಿಂದ ಇನ್ಮೇಲೆ ಕಳ್ತಾನೆ ಮಾಡ್ತೀನಿ ಸುಲ್ತಾನೆ ಮಾಡ್ತೀನಿ ಇನ್ಮೇಲೆ ಇದೇ ಇಸ್ಕೋತೀನಿ ಬ್ರೈಬ್ ಇಸ್ಕೋತೀನಿ ಇದು ಯಾವಾಗ ಧೈರ್ಯ ಕಳ್ಕೊಂಡಾಗ ತನ್ನಲ್ಲಿ ಆತ್ಮವಿಶ್ವಾಸವನ್ನು ಕಳ್ಕೊಂಡಾಗ ಅದಕ್ಕೆ ಹೇಳ್ತಾರೆ ಆತ್ಮವಿಶ್ವಾಸ ಕಳ್ಕೊಳ್ಬಾರ್ದು ತನ್ನ ಅಭಿಮಾನ ಸ್ವಾಭಿಮಾನವನ್ನು ಕಳ್ಕೊಳ್ಬಾರ್ದು ತನ್ನಲ್ಲಿರ್ತಕ್ಕಂಥ ಧೈರ್ಯವನ್ನು ಕಳ್ಕೊಳ್ಬಾರ್ದು ಅವಾಗ ಹೀಗೆ ಊರ್ಧ್ವಮುಖವಾಗಿ ಜ್ವಲಿಸ್ಬೋದು ಅನರ್ಥಹಿ ಅರ್ಥರೂಪಾಶ್ಚ ಅರ್ಥಾಶ್ಚ ಅನರ್ಥರೂಪಿಣ ವಿನಾಶಾಯ दैवायत्स्य वसदा दैवायत्तकर्मे दैव दैव अरे निजाष निजवाद परिभाष दैव अव शब्द के अनेक अर्थ इत नाते फॉर्चून अ दैव अरे फारचून प्रॉविडे अ ಏನಂಗಂದ್ರೆ ಅದೇನು ನಾವು ಮಾಡದೆ ಇರೋದಲ್ಲ ಅದು ನಾವು ಮಾಡ್ಕಂಡಿರೋದು ಇರ್ತದೆ ಡೆಪಾಸಿಟ್ಟು ಆ ಡೆಪಾಸಿಟ್ಗೆ ದೈವ ಅಂತ ಹೆಸರು ದೈವ ಎತ್ತ ಅಂತ ಇನ್ಯಾವನೋ ಮಾಡಿದ್ದು ನಮಗೆ ಬರೋಲ್ಲ ಯಾವತ್ತು ನೆನ್ಪಿಟ್ಕೊಳ್ಳಿ ನಮ್ಮ ಪಕ್ಕದ ಮನೆಯವನು ನಮ್ಮ ನೆಂಟರು ಮಾಡಿದ್ರು ನಾವು ಬರಲ್ಲ ನಾವನೋ ಮಾಡಿದ್ದೇ ನಮ್ಗೆ ಬರೋದು ಅದನ್ನೇ ದೈವ ದೈವದಿಂದ ಬಂದದ್ದು ಅಂತ ಆ ದೈವದಿಂದ ಬಂದದ್ದನ್ನೇ ನಾವು ಊಹಿಸುವುದಕ್ಕೆ ದೈವಜ್ಞ ಅಂತ ಕರಿತೇವೆ ಅದಕ್ಕೆ ಜ್ಯೋತಿಷ ಅಂತಲೇ ಹೇಳು ಹೇಳೋದು ದೈವ ಅಂದರೆ ಗ್ರಹಗತಿಗಳು ಆ ಗ್ರಹಗತಿಗಳು ಹೇಗೆ ಗೊತ್ತಾಗತ್ತೆ ನಮ್ಮ ಕರ್ಮದ ಪ್ರತಿಫಲನ ಅದು ಅಷ್ಟೇ ಇನ್ನೇನಿಲ್ಲ ಅದು ಇದು ಅನರ್ಥಹಿ ಅರ್ಥರೂಪಾಶ್ಚ ಅರ್ಥಾಶ್ಚ ಅನರ್ಥರೂಪಿಣ ಮಿಸ್ಫಾರ್ಚೂನ್ ಅಂತ ನಾವು ಯಾವುದನ್ನು ತಿಳ್ಕೊಂಡಿರ್ತೀವೋ ಅದು ನಿಜವಾಗ್ಲೂ ಫಾರ್ಚೂನ್ ಆಗಿರುತ್ತಂತೆ ನಮಗೆ ಯಾವುದನ್ನು ನಾವು ಫಾರ್ಚೂನ್ ಅಂತ ತಿಳ್ಕೊಳ್ತೀವೋ ಅದು ಮಿಸ್ಫಾರ್ಚ್ಯೂನ್ ಆಗಿರುತ್ತಂತೆ ನೋಡಿದ್ರ ನಮಗೆ ಯಾವುದ್ರಲ್ಲಿ ಏನು ಹುಡುಕಬೇಕೋ ಅದು ಗೊತ್ತಿರಬೇಕು ಯಾವ ರೀತಿ ಅಂತ ಯಾವ ಒಬ್ಬನಿಗೆ ಏನೋ ಒಂದು ದೊಡ್ಡ ಆಕ್ಸಿಡೆಂಟ್ ಆಗೋ ಬದಲು ಪಟಕ್ಕಂತ ಒಂದು ಸ್ಕ್ರ್ಯಾಚ್ ಆಗೋಯ್ತು ಹುಯ್ಯೋ ಏನ್ರಿ ಸ್ಕ್ರ್ಯಾಚ್ ಆಗೋಯ್ತದ್ರಿ ಅಂತ ಒಂದು ನಿಮಿಷ ಒಂದು ಸುಮ್ಮನೆ ವಿಚಾರ ಮಾಡಿದ್ರೆ ಆ ಸ್ಕ್ರ್ಯಾಚ್ ಆಗಿಲ್ಲದೆ ಹೋಗಿದ್ದಿದ್ರೆ ಅವ್ನು ಪ್ರಾಣನೇ ಹೋಗಿಬಿಡ್ತಿತ್ತಾ ಆಕ್ಸಿಡೆಂಟಲ್ಲಿ ನೋಡಿ ಅದು ಅನರ್ಥ ರೂಪದಲ್ಲಿ ಕಾಣ್ತಾ ಇದೆ ಆದರೆ ನಿಜವಾಗಲೂ ಅರ್ಥ ಅದು ಆದರೆ ಯಾವನೋ ಹೇಳ್ತಾನೆ ಏಯ್ ಎಲ್ಲ ತುಂಬ ಚೆನ್ನಾಗಿದೆಯಪ್ಪ ಈಗ ನನಗೆ ಎಲ್ಲ ಸಕ್ಸಸ್ಸೇ ಆಗ್ತಾಯಿದೆ ಅಂತ ಹಿರಿ ಹಿರಿ ಹಿಗ್ತಾನೆ ಅವಾಗ ಎಚ್ಚರ ತಪ್ತಾನೆ ಎಚ್ಚರ ತಪ್ಪನ್ನು ಜೀವನದಲ್ಲಿ ಬಿದ್ದ ಅಂತ ಅದೇನಾಯಿತು ಅನರ್ಥರೂಪ ಆಯಿತು ಅರ್ಥ ಅನ್ನೋದು ಅನರ್ಥರೂಪ ಆಯಿತು ಅನರ್ಥ ಅನ್ನೋದು ಅರ್ಥರೂಪ ಆಯಿತು ನೋಡಿ ನಾವು ಯಾವಾಗ ಕಷ್ಟದಲ್ಲಿರ್ತೀವೋ ಎಚ್ಚರವಾಗಿರ್ತೇವೆ ನಾವು ಯಾವಾಗ ಸುಖದಲ್ಲಿರ್ತೀವೋ ಎಚ್ಚರ ತಪ್ತು ಎಚ್ಚರ ತಪ್ತಷ್ಟೇ ಮೃತ್ಯು ಅದಕ್ಕೆ ಪ್ರಮಾದೋ ವೈ ಮೃತ್ಯು ಪ್ರಮಾದವೇ ಮೃತ್ಯು ಆದ್ದರಿಂದ ಎಲ್ಲವೂ ಕೂಡ ನಮ್ಮ ನಮ್ಮ ವಿನಾಶಕ್ಕೆ ಕಾರಣವಾಗ್ತಕ್ಕಂಥದ್ದು ದೈವದಿಂದ ನಾವು ಮಾಡಿರ್ತಕ್ಕಂತಹ ಪುಣ್ಯ ಪಾಪಗಳಿಂದಲೇ ಹೊರತು ತಾವು ತಾವೇ ಅಲ್ಲ ಒಂದು ಸರ್ಪ ಕೂಡ ನಮ್ಮ ಪಕ್ಕದಲ್ಲಿದ್ದರೆ ನಮ್ಮ ದೈವ ಸರಿ ಇದ್ರೆ ನಮ್ಮನ್ನು ಕಚ್ಚಲ್ಲ ಅಲ್ವಾ ನೀವು ಮಲ್ಕೊಂಡಿರ್ತರ ಕೆಲಸದಲ್ಲಿ ಎಲ್ಲೋ ನಿಮ್ಮ ಮೈ ಮೇಲೆ ಹರಿದೋಗಿರುತ್ತೆ ಸ್ವಾಮಿ ಅಂತ ನಿಮ್ಗೆ ಗೊತ್ತೇ ಇಲ್ಲ ಎದ್ದು ಎದ್ರ ಮೇಲೆ ಯಾರೋ ಒಬ್ರು ಹೇಳ್ತಾರೆ ನಿಮ್ಮ ಮೈ ಮೇಲೆ ದೊಡ್ಡ ಸರ್ಪ ಹೋಯ್ತು ಅಂತ ಹೌದಾ ಅಂತ ಗೊತ್ತಾಗಲಿಲ್ಲ ಏನೂ ಮಾಡಲಿಲ್ಲ ನಿಮಗೆ ಯಾಕೆ ನಿಮ್ದು ಇದು ಚೆನ್ನಾಗಿತ್ತು ಸರಿ ಎಲ್ಲೋ ಏನೋ ಆಯಿತು ದೈವ ಸರಿ ಇಲ್ಲ ಅವನಿಗೆ ಯಾವುದೋ ಒಂದು ಹುಳ ಸಣ್ಣ ಹುಳ ಕಚ್ಚಿತು ಸಣ್ಣ ಹುಳ ಅದು ನಂಜಾಗಿ ಅದನ್ನೇನೋ ಮಾಡೋಕ್ಕೂ ಯಾವ ಡಾಕ್ಟ್ರ್ ತಲೆ ಕೆಟ್ಟು ಏನೋ ಔಷಧಿ ಕೊಟ್ಟು ನೋಡಿ ಹಾಗಾಗಿದೆ ಕೇಸು ಕೊನೆಗೆ ಆ ಒಂದು ಕುಯ್ಯಿಂದ ಹೋಗೇ ಬಿಟ್ಟ ಆ ವ್ಯಕ್ತಿ ಒಂದೇ ಒಂದು ಬೆರಳಿನಿಂದ ಯಾರಿಗೂ ಬುದ್ಧಿ ಬರೋದಿಲ್ಲ ಈ ಬೆರಳನ್ನು ಅಟ್ಲೀಸ್ಟ್ ಕೊನೆಗೆ ಇದು ಮಾಡಿ ಆಂಪ್ಯುಟೇಟ್ ಮಾಡಿ ಆ ಶ ವ್ಯಕ್ತಿಯನ್ನು ಉಳಿಸೋಣ ಯಾಕೆ ಇವನ್ ಸರಿ ಇಲ್ಲ ಇವನ್ ಸರಿ ಇಲ್ಲದಾಗ ಇವನಿಗೆ ಸಂಬಂಧಪಟ್ಟಂತ ಎಲ್ಲ ವ್ಯಕ್ತಿಗಳಿಗೆ ಕೆಟ್ಟೋಗುತ್ತಿದ್ದವು ಪೈಲಟ್ ಕೆಟ್ಟೋಗುತ್ತೆ ಹೀಗೆ ಪ್ರತಿಯೊಂದು ಕೂಡ ನಮ್ಮ ದೈವಕ್ಕೆ ಅನುಸಾರವಾಗಿ ಆಯಾ ಕರ್ಮಗಳು ಫಲವನ್ನು ಕೊಡ್ತದೆ ನಾವು ಯಾರ ಮೇಲೂ ದೋಷಣೆ ಮಾಡೋಂಗಿಲ್ಲ ಅವನಿನ್ ಹಿಂಗಾಯ್ತು ಇವನಿನ್ ಹಿಂಗಾಯ್ತು ಲೈ ನಿನ್ನಿನ್ ಹಿಂಗಾಯ್ತು ಹೇಳ್ಕೊ ನನ್ನಿಂದ ಹಂಗಾಯ್ತು ನನ್ನಿಂದ ನನಗೆ ಕಷ್ಟ ಬಂತು ಇದು ಸರಿಯಾದ ಉತ್ತರ ಇನ್ನೊಬ್ಬನಿಂದ ನನಗೆ ಈ ರೀ ಆಯ್ತು ಈ ರೀತಿ ಆಯಿತು ಸರಿಯಲ್ಲ ಇದನ್ನು ನಮ್ಮ ಶಾಸ್ತ್ರಗಳು ಹೇಳ್ಕೊಳ್ತಕ್ಕಂಥ ರೀತಿ ಎಲ್ಲ ಹೀಗೆ ನಿಮ್ಮ ನಿಮ್ಮ ಇದು ನೀವೇ ಜವಾಬ್ದಾರಿ कार्यकालोचित अपापा मति संयते ही वै सानुकूलेशु दैव पुंसा सर्व जायते <coughs> कार्यकालोचित अपापति पुण्यबुद्धि पुण्यम बुद्धि कार्यकालोचिता आदली पुण्यम आ काल के तकते पुण्यम बुद्धि हुटोद ಕೂಲೇಶು ದೈವೇಶು ಯಾವಾಗ ಅವನ ದೈವ ಅನ್ನೋದು ಅವನಿಗೆ ಸರಿ ಅವನ ಜೊತೆಗೆ ಬರುತ್ತೋ ಆವಾಗ ಮಾತ್ರ ಅವನಿಗೆ ಎಲ್ಲ ಕಡೆ ಆ ಬುದ್ಧಿ ಅದೇ ರೀತಿ ಆಗತ್ತೆ ನೋಡಿ ಈಗ ಪುಣ್ಯ ಮಾಡು ಒಳ್ಳೆದಾಗತ್ತೆ ಈಗ ಪುಣ್ಯ ಮಾಡು ಇಲ್ಲಿ ಪುಣ್ಯ ಮಾಡು ಹೀಗೆ ಹೇಳ್ಕೊಡುತ್ತದೆ ಒಳಗಡೆಯಿಂದ ಪ್ರಚೋದನೆ ಮಾಡುತ್ತೆ ಪ್ರೇರಿಸ್ತದೆ ಹಾಗೆ ಪ್ರೇರಿಸಿದಾಗ ಅವನು ಪುಣ್ಯ ಮಾಡಿದಾಗ ಅವ್ನಿಗೆಲ್ಲ ಕಡೆ ಒಳ್ಳೆಯದಾಗ್ತಾ ಹೋಗುತ್ತೆ ಇಲ್ವ ಒಳಗಡೆ ಪ್ರೇರಣೆನೇ ತಪ್ಪಾಯ್ತಾ ಒಂದು ಹೆಜ್ಜೆ ನರಿನಿಷ್ಠಾಸ್ತಿ ಜ್ಞಾನ ಶೌನಕರ್ವ ಸರ್ವನ್ನ ಜಾತಿೋ ನಾಸ್ತಿ ಕುರಿಚಿತ್ ಬಹಳ ಪ್ರಾಕ್ಟಿಕಲ್ ಆಗಿರತಕ್ಕಂಥ ಮಾತು ನಾವು ಹೇಳ್ತೇವೆ ಸರ್ವಜ್ಞ ಸರ್ವಜ್ಞ ಸರ್ವಜ್ಞ ಸರ್ವಜ್ಞ ಅಂತ ಸರ್ವಜ್ಞರು ಎಲ್ಲೂ ಇಲ್ವಂತೆ ನೇಕತ್ರ ಪರಿನಿಷ್ಠಾಸ್ತಿ ಒಂದು ಜ್ಞಾನ ಅನ್ನೋದು ಯಾವಾಗಲೂ ಕೂಡ ಒಬ್ಬನಲ್ಲೇ ಎಲ್ಲ ಸಂಗ್ರಹವಾಗಿರೋದಿಲ್ಲ ಎಲ್ಲ ಕಡೆ ಹರಡ್ಕೊಂಡಿರುತ್ತೆ ಅದು ಒಬ್ಬನು ಒಂದರಲ್ಲಿ ಎಕ್ಸ್ಪರ್ಟು ಇನ್ನೊಬ್ಬ ಇನ್ನೊಂದ್ರಲ್ಲಿ ಎಕ್ಸ್ಪರ್ಟು ಮತ್ತೊಬ್ಬ ಮತ್ತೊಬ್ಬರಲ್ಲಿ ಎಕ್ಸ್ಪರ್ಟು ಇನ್ನೊಬ್ಬ ಮತ್ತಿನ್ನ ಇನ್ನೊಂದರಲ್ಲಿ ಎಕ್ಸ್ಪರ್ಟು ಹಾಗೆ ಅನೇಕ ಜನರಲ್ಲಿ ಆ ಜ್ಞಾನ ಹರಿದು ಹಂಚೋಗಿದೆ ಏ ನ ಏಕತ್ರ ಪರಿನಿಷ್ಠ ಅಸ್ತಿ ಜ್ಞಾನಸಿಲ ಶೌನಕ ಸರ್ವ ಸರ್ವಂನ ಜಾನ ಎಲ್ಲರೂ ಎಲ್ಲವನ್ನೂ ಬಲ್ಲವರಲ್ಲ ಎಲ್ಲರೂ ಎಲ್ಲವ ಎಲ್ಲರನ್ನೂ ಬಲ್ಲವರಲ್ಲ ಸರ್ವಜ್ಞೋ ನಾಸ್ತಿ ಕುತ್ಚಿತ್ ಎಲ್ಲೂ ಕೂಡ ಸರ್ವಜ್ಞನೆಂಬುವನು ಸಿಗುವುದಿಲ್ಲ ನವವಿತ್ ಕ್ಚಿದಿಹಾಸ್ತಿ ಲೋಕೆ ನ ಅತ್ಯಂತ ಮೂರ್ಖೋ ಭುವಿ ಕಂಚಿತ್ ಜ್ಞಾನೇನ ನೀಚೋತ್ತಮ ಮಧ್ಯಮೇನ ಯೋಯಂ ವಿಜಾಹತಿ ಸತೇನ ವಿನ್ ಈಗ ಇದೆಲ್ಲ ಸಾಪೇಕ್ಷ ಅನ್ನೋದು ಹೇಳ್ತಾರೆ ಒಬ್ಬ ಯಾವನೇ ಆಗಲಿ ಎಲ್ಲವನ್ನೂ ಅರಿತಿದ್ದೇನೆ ಅಂತ ಹೇಳುವನು ಈ ಲೋಕದಲ್ಲಿಲ್ಲ ಸರ್ವವಿತ ಕಶ್ಚಿತ್ ಇಹ ಅಸ್ತಿ ಎಲ್ಲವನ್ನೂ ಬಲ್ಲೆ ಎಂಬುದಾಗಿ ಹೇಳುವವನು ಈ ಲೋಕದಲ್ಲೇ ಇಲ್ಲ ನ ಅತ್ಯಂತ ಮೂರ್ಖೋ ಭುಬಿಚ ಅಪಿ ಕಂಚಿತ್ ನನಗೇನೂ ಗೊತ್ತಿಲ್ಲ ಅನ್ನೋನು ಈ ಭೂಮಿಯಲ್ಲೇ ಇಲ್ಲ ಏನೂ ಗೊತ್ತಿಲ್ಲ ನೀವು ಅಳಿತೀರಾ ಅವನು ಓದಕ್ಕೆ ಗೊತ್ತಿಲ್ಲ ಆದ್ರೆ ಮೂರ್ಖ ಅಯ್ಯೋ ರಾಮ ಓದಕ್ಕೆ ಗೊತ್ತಿಲ್ಲದೆ ಹೋದ್ರೆ ಮೂರ್ಖ ಅಂತ ಹೇಗೆ ಹೇಳಬೇಕು ಅವ್ನು ನಿಮಗಿಂತ ಬೇರೆದ್ರಲ್ಲಿ ಪಂಡಿತ ಅವನು ಅವನಲ್ಲಿರ್ತಕ್ಕಂಥ ಅವನು ಕಾಮನ್ ಸೆನ್ಸ್ ಓದೋರಲ್ಲಿ ಇರೋದಿಲ್ಲ ಆದ್ದರಿಂದ ಅತ್ಯಂತ ಮೂರ್ಖನಾದೂನು ಕೂಡ ಲೋಕದಲ್ಲಿ ನಮ್ಗೆ ಸಿಗೋದಿಲ್ಲ ಹಾಗಿದ್ರೆ ನಾವು ಸಾಪೇಕ್ಷವಾಗಿಯೇ ಈ ಲೋಕದಲ್ಲಿ ಡಿಗ್ರಿ ಕೊಡ್ತಾ ಹೋಗ್ತೇವೆ ಏನದು ಜ್ಞಾನೇನ ನೀಚೋತ್ತಮ ಮಧ್ಯಮೇನು ಇದು ಉತ್ತಮ ಜ್ಞಾನ ಇದು ನೀಚ ಜ್ಞಾನ ಇದು ಮಧ್ಯಮ ಜ್ಞಾನ ಈ ರೀತಿಯಾಗಿ ಯೋಯಂ ಬಿಜಾನಾತಿ ಯಾರು ಈ ರೀತಿಯ ಜ್ಞಾನವನ್ನು ಅರಿತಾನೆ ಉತ್ತಮವಾಗಿರತಕ್ಕಂಥ ಜ್ಞಾನವನ್ನು ಅರಿಯೋನು ಉದಾಹರಣೆಗೆ ಈಗ ಬ್ರಹ್ಮಜ್ಞಾನ ಈ ಬ್ರಹ್ಮಜ್ಞಾನಿಗೆ ನರ್ಸರಿಯೇ ಫೇಲ್ ಆಗಿರ್ಬೋದು ಅವನು ಅಲ್ವೇ ಎಸ್ ಎಸ್ ಎಲ್ ಸಿ ಡು ಡು ಡು ಡು ಡುಕಿ ಹೊಡೆದಿರ್ಬೋದು ಆದರೂ ಅವನ ಜ್ಞಾನ ಯಾವುದು ಬ್ರಹ್ಮಜ್ಞಾನ ಉತ್ತಮ ಜ್ಞಾನ अद्धन आता उत्तम ज्ञानी मध्यम नीच हीगे आया ज्ञानवन बल्लव उत्तम मध्यम नीच अंत अन्सकोल्ताने हीगे स तेन विद्वां अद्रले विद्वांसन आतार्थ व्याघ्रीव ठती जरा अभी तर्जयती रोगाश्चत्रव इव प्रभव गात्रे ಆಯುಹ್ ಪರಿಸ್ರವತಿ ಭಿನ್ನ ಘಟಾದಿ ವಾಂಭೋ ಲೋಕೋ ನ ಚ ಆತ್ಮಹಿತಂ ಆಚರದೀಹ ಕಶ್ಚಿತ್ ಬಹಳ ಮನನ ಮಾಡತಕ್ಕಂಥದ್ದು ವಯಸ್ಸಾದ ತಕ್ಷಣ ನಮಗೆ ವ್ಯಾಘ್ರಿ ಇವತ್ತಿಷ್ಟತಿ ಹೆಣ್ಣು ಹುಲಿ ಯಾವ ರೀತಿಯಲ್ಲಿ ತಿನ್ಲಿಕ್ಕೆ ನೋಡ್ತಾ ಇದೆಯೋ ಹಾಗೆ ನೋಡ್ತಾ ಇದೆಯಂತೆ ಯಾವುದು ಜರಾ ಮುಪ್ಪು ಎಲ್ಲರನ್ನು ನೋಡ್ತಾ ಇದೆ ದುರ್ಗುಟ್ಕೊಂಡು ನೋಡ್ತಾ ಇದೆ ಯಾವಾಗ ಕಬಳಿಸೋದು ಅಂತ ಜರ ಜರೆ ಆ ಮುಪ್ಪು ನೋಡ್ತಾ ಇದೆ ಕಣ್ಣು ದುರುಗುಟ್ಟುಕೊಂಡು ಯಾವ ರೀತಿ ವ್ಯಾಘ್ರೀ ಇವ ಹೆಣ್ಣು ಹುಲಿಯ ರೀತಿಯಲ್ಲಿ ತರ್ಜಯಂತಿ ಅದು ಬಂದು ಅಪ್ಪಳಿಸತ್ತೆ ತನ್ನ ಇದನ್ನ ಪಂಜಾ ರೋಗಾಷ್ಟ ಶತ್ರುವ ಇವ ಪ್ರಭವಂತಿಗಾತ್ರೆ ಶತ್ರುಗಳು ಯಾವ ರೀತಿ ಅಟ್ಯಾಕ್ ಮಾಡ್ತಾರೋ ಒಂದು ಫೋರ್ಟನ್ನು ಆ ರೀತಿಯ ರೋಗಗಳು ಕಾಯ್ತಾ ಇದೆಯಂತೆ ಅಟ್ಯಾಕ್ ಮಾಡೋಕ್ಕೆ ಡೆಂಗು ಪಂಗು ಅದು ಇದು ಅಂತ ಅಲ್ಲೇ ಇರುತ್ತೆ ಪಕ್ಕದಲ್ಲಿ ಇರುತ್ತೆ ನಮ್ಗೆ ಗೊತ್ತಾಗಲ್ಲ ನಮ್ಮ ಶರೀರ ಎಲ್ಲಿ ತನಕ ಸದೃಢವಾಗಿರುತ್ತೋ ಶಕ್ತವಾಗಿರುತ್ತೋ ಅಲ್ಲಿ ತನಕ ಪಕ್ಕದಲ್ಲಿರುವುದು ಅಟ್ಯಾಕ್ ಮಾಡೋಲ್ಲ ನಮ್ಮ ಶರೀರ ಇಂದ ದುರ್ಬಲವಾಯಿತೋ ಅಲ್ಲೇ ಲಗ್ಗೆ ಕ್ಷಣಾರ್ಧದಲ್ಲಿ ನಾಶ ಮಾಡಿಬಿಡ್ತದೆ ಆಮೇಲೆ ಆಯುಫ್ ಪರಿಸ್ರವತಿ ಭಿನ್ನ ಘಟಾದಿ ಬಾಂಬು ಒಂದು ಒಡೆದಂತಹ ಮಡಕೆಯಿಂದ ನೀರು ಹೇಗೆ ಸುರ್ರಂತ ಸುರಿದೋಗುತ್ತೋ ಹಾಗೆ ನಮ್ಮ ಆಯುಸ್ಸು ಸುರ್ರಂತು ಸುರಿದೋಗ್ತಾ ಇತ್ತು ಲೋಕೋನಚ ಆತ್ಮಹಿತಮ ಆಚರ ತೀಯ ಕಶ್ಚಿತ್ ಇಷ್ಟಾದರೂ ಕೂಡ ಜನರು ತಮ್ಮ ಆತ್ಮಕ್ಕೆ ಒಳ್ಳೆಯದಾಗಿರ್ತಕ್ಕಂಥದ್ದನ್ನು ಆಚರಿಸ್ತಾನೇ ಇಲ್ವಲ್ಲ ನೋಡಿದ್ರ ಕರಡು ಪುರಾಣ ಯಾಕೆ ಓದಬೇಕು ಅಂತ ಎಂಥ ಒಂದು ವೈರಾಗ್ಯ ಸೂಚಕ ಎಂಥ ಒಂದು ನಮ್ಮ ತಲೆಗೆ ಮೆಡಿಸಿನ್ ಕೊಡ್ತಾ ಇದೆ ಇದನ್ನು ಬಿಟ್ಟುಕೊಂಡು ಹೆದರ್ಕೊಂಡು ಓಡಿಕೊಂಡು ಆಚೆ ನೀವು ಎಷ್ಟೇ ಹೆದರು ಓಡಿದ್ರೂ ಕೂಡ ಯಾವುದರಿಂದ ತಪ್ಪಿಸ್ಕೋಬೇಕೋ ಅದಕ್ಕೆ ಹೋಗಿಬಿಡ್ತೀರಾ ನೀವು ಕರೆಕ್ಟಾಗಿ ಅದಂತೂ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಅದರಲ್ಲಿ ಮಾತೇ ಇಲ್ಲ ಅದರಿಂದ ಯಾಕೆ ತಪ್ಪಿಸ್ಕೊಳ್ಳೋದು ಆಪ್ಕೊಳ್ಳಿ ಅದನ್ನು ತಪ್ಪಿಸ್ಕೊಳ್ಳೋದ್ರಲ್ಲಿ ಹಪ್ಕೋಬೇಕು ಅದನ್ನು ಅದು ಒಬ್ಬ ವೀರನ ಲಕ್ಷಣ ಮಾತೃವತ್ ಪರದಾರೇಷು ಪರದ್ರವ್ಯೇಶು ಲೋಷ್ಟವತ್ ಆತ್ಮವತ್ ಸರ್ವರ್ವಭೂತು ಯಹ್ ಪಶ್ಯತಿ ಸ ನಿಜವಾಗಿ ಒಬ್ಬ ನನ್ನ ಪಂಡಿತ ವಿದ್ವಾಂ ವಿದ್ವಾನ್ ಅಂತ ಹೇಳಬೇಕು ಅಂತಾದರೆ ಕ್ರೈಟೀರಿಯಾ ಏನು ಚೆನ್ನಾಗಿ ಓದಿರಬೇಕಾ ಖಂಡಿತ ಅಲ್ಲ ಹಾಗಿದ್ರೆ ಮಾತ್ರವತ್ ಪರದಾರೇಶು ಬೇರೆ ಸ್ತ್ರೀಯರನ್ನು ತನ್ನ ತಾಯಿಯಂತೆ ನೋಡುವಂತಹ ಕಣ್ಣುಗಳು ಯಾವುದಿದೆಯೋ ತಾಯಿಯಂತೆ ಬಗೆತಕ್ಕಂತಹ ಮನುಷ್ಯ ಅವನು ಪಂಡಿತ ಪರದ್ರವ್ಯೇಶು ಲೋಷ್ಟವತ್ ಇನ್ನೊಬ್ಬರಿಗೆ ಸೇರಿರತಕ್ಕಂಥ ಸಂಪತ್ತು ಒಂದು ಮಣ್ಣಿನ ಹೆಂಟೆಯಂತೆ ಕಾಣಬೇಕಂತೆ ಯಾರಿಗ ಕಾಣುತ್ತೆ ಆತ ಪಂಡಿತ ಆತ್ಮವತ್ ಸರ್ವಭೂತೇಶು ಎಲ್ಲ ಜೀವಿಗಳೂ ಕೂಡ ತನ್ನದೇ ರೂಪ ತಾನೇ ವಿಭಿನ್ನ ರೂಪದಿಂದ ಅನೇಕ ಕಣ್ಣುಗಳು ಅನೇಕ ಕಿವಿಗಳು ಅನೇಕ ಕೈಗಳು ಅನೇಕ ಕಾಲುಗಳು ಈ ರೀತಿಯಿಂದ ಇದ್ದೇನೆ ಅಂತ ಯಾರಿಗೆ ಜ್ಞಾನ ಉಂಟಾಗಿದೆಯೋ ಅವನೇ ಪಂಡಿತ ಪಂಡಾ ಅಸ್ಯ ಅಸ್ತಿ ಇತಿ ಪಂಡಿತ ಪಂಡಾ ಅಂದರೆ ಜ್ಞಾನ ಅಂತ ಅರ್ಥ ಪಂಡ ಅಂದರೆ ಅದನ್ನು ತಿಳ್ಕೊಂಡ್ಬಿಡ್ಬಿಡಿ ಆಮೇಲೆ ಎಲ್ಲಿ ಈ ನಾರ್ತ್ ಯಾರು ಹೋಗಿರ್ತಾರೋ ಅವ್ರಿಗೆ ಗೊತ್ತಿರ್ತದೆ ಗಯಾ ಅಂತ ಸಬ್ ಗಯಾ ಅಂತ ಜೇಬ್ಮೆ ಸೋಹೆ ಸಬ್ ಗಯಾ ಈಗಿಲ್ಲ ಅಷ್ಟು ಅದಲ್ಲ ನಿಜವಾದ ಪಂಡ ಅಂದರೆ ಜ್ಞಾನ ಅಂತ ಸಂಸ್ಕೃತದಲ್ಲಿ ಅದು ಯಾರಿಗೆ ಇದೆಯೋ ಅವನೇ ಪಂಡಿತ ಅದು ಪುನಃ ಜ್ಞಾನ ಅಂದರೆ ನಾವು ತಿಳ್ಕೊತೀವಿ ಇದು ಗಟ್ಟು ಹೊಡೆದಿದ್ದು ಅಂತ ಘಟ್ಟು ಹೊಡೆದ್ ಜ್ಞಾನ ಅಲ್ಲ ಅದು ಜೀವನದಲ್ಲಿ ಇಳಿದಿರೋದೇ ಜ್ಞಾನ ಪಾಲಿಸಿರೋದು ಜ್ಞಾನ ಯಫ್ ಪಶ್ಯತಿ ಯಾರು ಈ ರೀತಿಯಲ್ಲಿ ನೋಡ್ತಾನೋ ಅವನೇ ಪಂಡಿತ ಮನಸ್ತಾಪ ಕುರುವೀತ ಆಪದಂ ಪ್ರಾಪ್ಯ ಪಾರ್ಥಿವ ಸಮಬುದ್ಧಿ ಪ್ರಸನ್ನಾತ್ಮ ಸುಖ ದುಃಖೇ ಸಮೋ ಮನುಷ್ಯನಿಗೆ ಮನಸ್ತಾಪ ಉಂಟಾದರೆ ಮನಸ್ತಾಪ ಉಂಟಾದರೆ ಅಥವಾ ಯಾವುದೋ ಒಂದು ಆಪತ್ತಿಗೆ ಆತ ಒಳಗಾದರೆ ಅವನು ದುಃಖ ಪಡಬಾರದಂತೆ ಹಾಗಿದರೆ ಏನು ಮಾಡಬೇಕು ತನ್ನ ಬುದ್ಧಿಯನ್ನು ಉಪಯೋಗಿಸ್ಕೊಂಡು ವಿಚಾರ ಮಾಡಿ ಆ ಬುದ್ಧಿಯಲ್ಲಿ ಸಮಚಿತ್ತತೆಯನ್ನು ತಂದುಕೊಳ್ಳಬೇಕೋ ಬ್ಯಾಲೆನ್ಸ್ ಈಕ್ವಿಲಿಬ್ರಿಯಮ್ ಯಾವುದರಲ್ಲಿ ಪ್ರಸನ್ನಾತ್ಮನಾಗಿ ಆತ ಯಾವಾಗಲೂ ಮನಸ್ಸನ್ನು ಕೂಲಾಗಿಟ್ಟುಕೊಂಡು ಸುಖ ದುಃಖಕ್ಕೆ ಸಮೋಭವೇ ಸುಖ ಯಾವ ರೀತಿಯಲ್ಲಿ ಬಂದು ಉಳಿಯುವುದಿಲ್ಲವೋ ಹೊರಟೋಗುತ್ತೋ ಗೆಸ್ಟ್ ಥರ ಸುಖವೂ ದುಃಖವೂ ಅದೇ ರೀತಿಯಲ್ಲಿ ಬರುತ್ತೆ ಗೆಸ್ಟ್ ಥರ ಹೊರಟೋಗುತ್ತೆ ಅದು ಉಳ್ಕೊಳ್ಳಲ್ಲ ಯಾಕೆ ನಾವೇ ಉಳ್ಕೊಳ್ಳಲ್ಲ ಆದ್ದರಿಂದ ಇದಿದ್ದರೆ ಆತನ ಈ ಬುದ್ಧಿ ಅಂತಕ್ಕಂಥದ್ದು ಸಮವಾಗಿ ಆಲೋಚನೆ ಮಾಡ್ತದೆ ಎರಡನ್ನೂ ಕೂಡ ಯಾಕಂದರೆ ಇದು ಸುಖ ಹಾ ಅಂತ ಹಿಗ್ಬಿಡೋದು ಅದ ಆ ಹಿಗ್ಗಿರೋ ಒಂದು ಇಲಾಸ್ಟಿಸಿಟಿಗೆ ದುಃಖ ಬಂದ ತಕ್ಷಣ ಅದೇ ಇಲಾಸ್ಟಿಸಿಟಿ ಕುಗ್ಬಿಡುತ್ತೆ ಹಿಂಗ್ ಅಂತ ಆದ್ದರಿಂದ ಸುಖ ಬಂದರೆ ಹಿಗ್ಗದೆ ದುಃಖ ಬಂದಾಗ ಕುಗ್ಗದೆ ಧೀರಾ ಕಷ್ಟಮನುಪ್ರಾಪ್ಯನ ಬವಂತೆ ವಿಷಾದಿನಃ ಪ್ರವಿಶ್ಯ ವದನ ರಾಹೋ ಕಿಂ ನೋದೇತಿ ಪುನಃ ಒಂದು ಮಾತು ಹೇಳ್ತಾರೋಳು ಚಂದ್ರಗ್ರಹಣ ಆಗತ್ತಲ್ಲ ಸ್ವಾಮಿ ಆ ರೀತಿಯಲ್ಲಿ ಧೈರ್ಯಶಾಲಿಗಳು ಯಾರ ಮನಸ್ಸಿನಲ್ಲಿ ಧೈರ್ಯವಿರುತ್ತೋ ಅವರು ಕಷ್ಟಂ ಅನುಪ್ರಾಪ್ಯ ಕಷ್ಟವನ್ನು ಹೊಂದಿ ಏನೋ ಬಹಳ ಕಷ್ಟ ಆಗಿರುತ್ತೆ ಆರ್ಥಿಕ ಕಷ್ಟವೋ ಅಥವಾ ಬಂಧುಗಳ ಉಭಯವೋ ಅಥವಾ ಏನೋ ಒಂದು ಸಾಲಗಾರರ ಕಾಟವೋ ಏನೋ ಒಂದು ಆ ಕಷ್ಟವನ್ನು ಅನುಭವಿಸಿ ವಿಷಾದಿನಹ ನಭವಂತಿ ಮನಸ್ಸನ್ನು ಅವರು ತುಂಬ ಹಾಳು ಮಾಡ್ಕೊಳ್ಳೋದಿಲ್ಲ ಕೆಡಿಸ್ಕೊಳ್ಳೋದಿಲ್ಲ ಯಾಕೆ ನೋಡಿ ಉದಾಹರಣೆ ಕೊಡ್ತಾರೆ ರಾಹೋ ವದನಂ ಪ್ರವಿಷ್ಯ ವಾಯು ರಾ ರಾಹುವಿನ ಬಾಯಿಯೊಳಗೆ ಪ್ರವೇಶ ಮಾಡಿದಾನೆ ಯಾರು ಶಶಿ ಚಂದ್ರ ಕಿಂ ಪುನಃ ನಾವು ಉದೇತಿ ಏನು ಪುನಃ ಅವನು ಹೊರಗೆ ಬರೋದಿಲ್ವೇನೋ ಪುನಃ ಕಾಣಿಸ್ಕೊಳ್ಳೋದಿಲ್ವೇನು ಚಂದ್ರ ಬಂದೇ ಬರ್ತಾನೆ ಗ್ರಹಣ ಮುಗಿದ ತಕ್ಷಣ ಗ್ರಹಣ ಸ್ವಲ್ಪ ಕಾಲ ಮಾತ್ರ ಹಾಗೆ ಈ ವಿಷಾದ ಅಂತಕ್ಕಂಥದ್ದು ಸ್ವಲ್ಪ ಕಾಲ ಮಾತ್ರ ಈ ಕಷ್ಟ ಅಂತಕ್ಕಂಥ ಸ್ವಲ್ಪ ಕಾಲ ಮಾತ್ರ ಅವರವರ ಕರ್ಮದ ಅನುಸಾರವಾಗಿ ಅಷ್ಟು ಮಾತ್ರ ಅವರಿಗೆ ಆ ಕಷ್ಟ ಬರಬೇಕು ಶೋಕ ಬರಬೇಕು ಅಂತ ಇರುತ್ತೆ ಅದಾದ ನಂತರ ಅದು ಬಿಟ್ಬಿಡುತ್ತೆ ಅದಾಗದೆ ಹೊರಟೋಗುತ್ತೆ ಆದರೆ ನಾವು ಅದನ್ನು ಬಿಡಲ್ಲ ನಾವೇನು ಮಾಡ್ತೀವಿ ಓ ನಂಗೆ ಕಷ್ಟ ಬಂದಿತ್ತು ಒಂದೆರಡು ವರ್ಷ ಕಷ್ಟ ಇವ್ರನ್ನ ಇಟ್ಕೊಂಡ್ರೆ ಇಪ್ಪತ್ತು ವರ್ಷ ಇವ್ರ ಕಷ್ಟ ನಿಟ್ಕೊಂಡಿರ್ತಾರೆ ಆದ್ದರಿಂದ ಅವ್ರು ಹೇಳ್ತಾರೆ ಒಮ್ಮೆ ಶಶಿ ರಾಹುವಿನ ಬಾಯಿಯಿಂದ ಬಂದ ಮೇಲೆ ತನ್ನ ಹಿಂದಿನ ಒಂದು ಹೆಗ್ಗಳಿಕೆ ಏನಿತ್ತೋ ತನ್ನ ಹಿಂದಿನ ಶೈನಿಂಗ್ ಏನಿತ್ತೋ ಅದನ್ನು ಹೇಗೆ ಪುನಃ ಸಂಪಾದನೆ ಮಾಡಿಕೊಳ್ತಾನೋ ಹಾಗೆಯೇ ನೀನು ಕೂಡ ಅದೇ ರೀತಿಯ ಹಿಂದಿನ ಒಂದು ಇದನ್ನು ವೈಭವವನ್ನು ಪಡೀತೀಯ ಆದ್ದರಿಂದ ನೀನು ಇದು ಮಾಡ್ಕೊಬೇಡ ಧೈರ್ಯಗೆಡಬೇಡ ಎದ್ದೇಳು ಅಂತ ಒಂದು ಕಿವಿ ಮಾತು ಇನ್ನು ಮುಂದಿನದನ್ನು ಮುಂದಿನ ಉಪನ್ಯಸಲ್ೋ ಓ ಪೂರ್ಣಮದ ಪೂರ್ಣ ಪೂರ್ಣಾತ್ ಪೂರ್ಣ ಮುದಚೆ ಪೂರ್ಣ್ಯ ಪೂರ್ಣಮೂರ್ಣಮೇವಶಿಷ್ಯತೆ ಓಂ ಶಾಂತಿಶಾಂತ ಹರಿ ತತ್ಸತ್ ಶ್ರೀರಾಮರ್ಪಣಮಸ್ತು